ಅಪಕ್ಯ ಸರ್ವರ್ಮಸ್ವಿಣಿ ಅವತಾರೇ ನಮ ವಸುದೇ ವೃತ್ತ ಕಂಚಾ ಮರುಗೀ ಪರಮ ಕೃಷ್ಣ ವಂದೇ ಜಗತ್ ತಾರ ಶಕ್ ಪೌತ್ರಮಕಲ್ಮಚ ಪರಾಶರಾತ್ಮಜಂ ವಂದೇ ಶುಕತಾತಂ ಪೋರಿ ಪಾಠ ಪ್ರತಿಬೋಧಿ ಭಗವತ ನಾರಾಯಣಿನಯಂ ವ್ಯಾಸನ ಗ್ರಹಿತ ಮಧ್ಯೆ ಮಹಾಭಾರತೈತೃತವರ್ಷಿ ಭಗವತೀ ಅಷ್ಟಾಧ್ಯಾ ಅಂಬ ಭಗವದ್ಗೀತೆ ಭವೇಶಿ ಎರಡನೇ ಅಧ್ಯಾಯ ಹೇಳ್ಕೊಡ್ತೇನೆ ಹಿಂದಿನ ಉಪನ್ಯಾಸದಲ್ಲಿ ಅರ್ಜುನನ ವಿಷಾದ ಈ ಅಧ್ಯಾಯವನ್ನು ನೋಡಿದ್ವಿ ನಿಜವಾಗಿಯೂ ಅರ್ಜುನ ವಿಷಾದ ಅನ್ನುವಂತಹ ಅಧ್ಯಾಯ ಮುಗಿತಕ್ಕಂಥದ್ದು ಹಿಂದಿನ ಅಧ್ಯಾಯಕ್ಕೆ ಅಲ್ಲ ಇನ್ನೂ ಮುಗುದಿಲ್ಲ ಅವನು ಅವನ ಗೋಳು ಕೇಳಿಕೊಳ್ತಕ್ಕಂಥದ್ದು ಇನ್ನೂ ಮುಂದೆಯೂ ಇದೆ ಹತ್ತು ಹನ್ನೊಂದನೆಯ ಶ್ಲೋಕದವರೆಗೂ ಈ ಅಧ್ಯಾಯದ ಎರಡನೆಯ ಅಧ್ಯಾಯದ ಎಂಟನೆಯ ಶ್ಲೋಕದವರೆಗೂ ಕೂಡ ಅವನು ತಾನು ಯಾವುದನ್ನು ಧರ್ಮ ಅಂತ ತಿಳಿದಿದ್ದಾನೆಯೋ ಅದನ್ನೇ ಪರಮಾತ್ಮನ ಮುಂದೆ ತರ್ಕಬದ್ಧವಾಗಿರುವಂತೆ ಮಂಡಿಸ್ತಾ ಇದ್ದಾನೆ ತರ್ಕಬದ್ಧವಾಗಿಲ್ಲ ಇರುವಂತೆ ಮಂಡಿಸ್ತಾ ಇದ್ದಾನೆ ಹಾಗೆಯೇ ನಂತರ ಇಷ್ಟೆಲ್ಲ ಹೇಳಿದ ಮೇಲೆ ತನ್ನ ತರ್ಕವನ್ನು ಮಂಡಿಸಿದ ಮೇಲೆ ಏನಾಯಿತು ಅಂತ ಹೇಳಿದ್ರೆ ನಮಗೆ ಎಂತಹ ಸಂದರ್ಭ ಕೆಲವೊಂದು ವಿಷಮ ಪರಿಸ್ಥಿತಿಗಳಲ್ಲಿ ಅತ್ಯಂತ ಶೋಕಾತುರಾಗಿರುವಾಗ ದುಃಖದಿಂದ ಕೂಡಿರುವಾಗ ನಮ್ಮದೇ ಒಂದು ಫಿಲಾಸಫಿ ಹೇಳ್ತೇವೆ ನಾವು ಆಗ ಆ ಫಿಲಾಸಫಿಯೇ ನಮಗೆ ಸತ್ಯ ಸತ್ಯವಾಗಿ ಗೋಚರವಾಗ್ತದೆ ನಮಗೆ ಆ ಸಮಯಕ್ಕೆ ಅದೇ ನಾವು ಆ ದುಃಖದಿಂದ ಅಥವಾ ಯಾವುದೋ ಒಂದು ಕಾರಣದಿಂದ ಯಾವ ಒಂದು ವಾದ ಇಟ್ಟು ನಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ವೋ ಅದೇ ವಾದವನ್ನು ನಾವು ಸಮಚಿತ್ತರಾಗಿದ್ದಾಗ ಅದೇ ವಾದ ಯಾಕೋ ಸರಿ ಇಲ್ವಲ್ಲ ಕುರುಳಿಲ್ವಲ್ಲ ಅಂತ ಅನ್ ಆದ್ರಿಂದ ಯಾವ ವಿಚಾರಕರಣಿ ಯಾವ ವಿವೇಕಕರಣಿ ಸ್ವಸ್ಥವಾದಂತಹ ಸ್ವಚ್ಛವಾಗಿರ್ತಕ್ಕಂತಹ ನಮ್ಮ ಬುದ್ಧಿಯಲ್ಲಿ ಗೋಚರವಾಗ್ತದೋ ಯಾವುದು ನಮ್ಮ ಆತ್ಮಹಿತಕ್ಕೆ ಆತ್ಯಂತಿಕವಾಗಿ ಪಥ್ಯವಾಗ್ತದೋ ಅದು ಮಾತ್ರ ಸರಿಯಾದ ಬುದ್ಧಿ ಅದು ಮಾತ್ರ ಸರಿಯಾದ ನಿಶ್ಚಯ ಕರೆಕ್ಟ್ ಡಿಸಿಷನ್ ಇನ್ನು ಉಳಿದಿದ್ದೆಲ್ಲ ನಾವು ಕನ್ಸಲ್ಟೆನ್ಸಿ ಸರ್ವಿಸ್ ತಗೊಳ್ಬೇಕಾಗುತ್ತೆ ನಾನು ಅದನ್ನು ಇಲ್ಲೂ ಕೂಡ ಇಷ್ಟು ಹೇಳಿದ ಮೇಲೆ ಇಷ್ಟು ಹೇಳಿದ ಮೇಲೆ ನಿಜವಾಗಿಯೂ ಅವನ ಶೋಕ ಕಡಿಮೆ ಆಗಬೇಕಾಗಿತ್ತು ಅತ್ಯಂತ ಆಪ್ತರಾದವರು ಯಾರೋ ಒಬ್ಬರು ತೀರು ಹೋಗಿರ್ತಾರೆ ತಿಳ್ಕೊಳ್ಳೋಣ ನಮಗೆ ಅತ್ಯಂತ ಆಪ್ತರಾಗಿದ್ದವರು ಆಗ ಎಂತೆಂತಹ ವೇದಾಂತಗಳನ್ನು ನಮ್ಮ ಕಣ್ಮುಂದೆ ನಮ್ಮ ಬುದ್ಧಿಗೆ ಗೋಚರವಾಗ್ತದೆ ಎಲ್ಲ ರೀತಿಯ ವೇದಾಂತವಾದಗಳನ್ನು ನಮ್ಮ ಮುಂದೆ ಇಟ್ಟು ನಾವು ನಮ್ಮ ಮನಸ್ಸನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡ್ತೇವೆ ಆದರೆ ಅದರಿಂದಷ್ಟೇ ಸಮಾಧಾನವಾಗುವುದಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಅದು ಎಷ್ಟಿದ್ರು ವೇದಾಂತ ಅಂತ ನಮಗೆ ಆವನದ ಸಮಯಕ್ಕೆ ಶೋಕಾಚರಣೆಯನ್ನು ನಾವು ನಡೆಸ್ತಾ ಇರತಕ್ಕಂತಹ ಸಮಯಕ್ಕೆ ಯಾರು ನಮ್ಮ ಹಿತೈಷಿಗಳು ಬಂಧು ಬಾಂಧವರು ಬಂದು ನಮಗೆ ಸಾಂತ್ವನವನ್ನು ನೀಡ್ತಾರೋ ಅವರು ಕೂಡ ದೊಡ್ಡ ದೊಡ್ಡ ವೇದಾಂತದ ಮಾತನ್ನೇ ಆಡ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಇದು ವೇದಾಂತದ ಮಾತು ಅಂತ ವೇದಾಂತ ಅಂದ್ರೆ ಎಟುಕಲಾರದ ಮಾತು ಕುರುಳಿಲ್ಲದ್ದು ಅಂತ ಒಳಗೆ ಗೊತ್ತಿರುತ್ತೆ ನಿಜವಾಗಿಯೂ ಅತ್ಯಂತ ಸತ್ಪ್ರಯುತವಾದಂತಹ ಮಾತು ಯಾಕೆ ಜೀವನದ ಆಚರಣೆಗೆ ತಂದಿಲ್ಲ ಆದ್ರಿಂದ ಬಾಯರ್ ಹೇಳ್ತಾ ಇರುವಾಗ ಒಳಗೆ ಗೊತ್ತಿರುತ್ತೆ ಇಲ್ಲಿ ಖಾಲಿ ಅಂತ ಅಯ್ಯೋ ಇದೆಲ್ಲ ಇದರಿಂದ ಎಲ್ಲಿ ಸಾಧ್ಯ ಅಂತ ಆ ಶ್ರದ್ಧೆ ಇರುವುದಿಲ್ಲ ವಿಶ್ವಾಸ ಇರುವುದಿಲ್ಲ ಹೇಳುವ ಮಾತು ಬರೀ ಮಾತಾಗಿ ಶಬ್ದಗಳ ರೂಪದಲ್ಲಿ ವರ್ಣದ ರೂಪದಲ್ಲಿ ಒಂದು ಕಿವಿಯಿಂದ ಒಂದು ಬಾಯಿಯಿಂದ ಇನ್ನೊಂದು ಕಿವಿಗೆ ಹೀಗೆ ಬರುತ್ತೆ ಆದರೆ ಅದರಲ್ಲಿ ಯಾವ ಫೋರ್ಸ್ ಇರುವುದಿಲ್ಲ ಇಫೆಕ್ಟ್ ಇರುವುದಿಲ್ಲ ಅಂತಹ ಸಮಯದಲ್ಲಿ ನಿಜವಾಗಿಯೂ ಆತನ ಒಂದು ಶೋಕವನ್ನು ಆತನಿಗೆ ಮಾನಸಿಕ ಕ್ಷೋಭೆಯನ್ನು ಹೋಗಲಾಡಿಸಬೇಕಾದ್ರೆ ಮಹಾಪುರುಷರು ಎಂತಹ ಉಪಾಯವನ್ನ ಕಂಡು ಹುಡುಕ್ತಾ ಇದ್ರು ಅಂತ ಹೇಳಿದ್ರೆ ಅವರು ಅವತಾರ ಮಾಡ್ತಾ ಇದ್ದರು ಅವತಾರ ಅಂದ್ರೆ ಏನು ಅಂತ ಅರ್ಥ ಅಂದರೆ ಯಾರ ಶೋಕವನ್ನು ಪಡ್ತಾ ಇದ್ದಾನೋ ಅವನ ಮಟ್ಟಕ್ಕೆ ಹಿಡಿತಾ ಇದೆ ಶ್ರೀರಾಮಕೃಷ್ಣರ ಒಬ್ಬ ಒಬ್ಬಾನೊಬ್ಬ ಭಕ್ತ ಶಂಭು ಮಲ್ಲಿಕ ತನ್ನ ಒಬ್ಬನೇ ಒಬ್ಬ ಮಗ ಅವನು ತೀರೋದ್ರೆ ಆ ದಿವಸ ಬಂದಿದ್ದಾನೆ ಶ್ರೀರಾಮಕೃಷ್ಣ ಬಳಿಗೆ ಬಂದಿದ್ದಾನೆ ಆ ಪುತ್ರ ಶೋಕ ಅಂತಕ್ಕಂಥದ್ದು ಎಂತಹ ಶೋಕ ಎಲ್ಲ ಶೋಕಗಳಿಗಿಂತ ಅತ್ಯಂತ ಇಂದ್ರಿಯಗಳನ್ನು ತೊರಗಿಸ್ತಕ್ಕಂತಹ ಶೋಕ ದುಃಖ ಪುತ್ರ ಶೋಕ ಅಂತಹ ಒಂದು ಸಂದರ್ಭ ಅಲ್ಲೊಂದು ಸ್ಮಶಾನ ಕಲೆ ಅಲ್ಲಿ ದಕ್ಷಿಣೇಶ್ವರದಲ್ಲಿ ಎಲ್ರೂ ಹೇಳಿದ್ರು ಇನ್ನು ಅವನ ಪಕ್ಕ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಭಕ್ತರೆಲ್ಲ ಶ್ರೀರಾಮಕೃಷ್ಣರಿಗೆ ಇವನ ಮಗ ತೀರೋಗಿದ್ದಾನೆ ಅತ್ಯಂತ ಸಣ್ಣ ವಯಸ್ಸಿನವನು ಯುವಕ ಅದರಿಂದ ತುಂಬ ಇವನಿಗೆ ಮಾನಸಿಕ ಕ್ಷೋಭೆ ಉಂಟಾಗಿದೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣರ ರಿಯಾಕ್ಷನ್ ಏನು ಅಂತ ನಮಗೆ ಅತ್ಯಂತ ಕುತೂಹಲವಾಗುತ್ತೆ ಯಾಕೆ ಅವರು ವೇದಾಂತಿಗಳು ಯಾವಾಗಲೂ ತಮ್ಮ ಮನಸ್ಸನ್ನು ಸಮಾಧಿ ಸ್ಥಿತಿಯಲ್ಲೇ ಇಟ್ಟು ಯಾವಾಗಲೂ ಒಮ್ಮೆ ಕೆಳಗಡೆ ತರ್ತಾ ಇದ್ದರು ಆ ಕೆಳಗಡೆ ತರೋದಕ್ಕೆ ಅತ್ಯಂತ ಕಷ್ಟದಿಂದ ಪ್ರಯತ್ನ ಪಡ್ತಾ ಇದ್ದರು ಅಂತಹ ಮನಸ್ಸು ಅವರ ಸ್ಥಿತಿ ಹೇಗಿರುತ್ತೆ ನಿಜವಾಗಿಯೂ ಅವರೂ ಕೂಡ ಇವನಿಗೆ ವೇದಾಂತವನ್ನೇ ಬೋಧಿಸಬಹುದಲ್ವೇ ಅಂತ ನಮ್ಮ ನಿಶ್ಚಯವಾದಂತಹ ಅಭಿಪ್ರಾಯ ಇರುತ್ತೆ ಆದರೆ ಆ ದಿವಸ ಅಲ್ಲಿ ನಡೆದಂತಹ ಘಟನೆಯೇ ಬೇರೆ ಶ್ರೀರಾಮಕೃಷ್ಣರು ತಕ್ಷಣ ತಾವೂ ಕೂಡ ಭಾವವಿಶರಾಗಿ ಅತ್ಯಂತ ಶೋಕಾಕುತರಾದರು ಅವರಿಗೆ ಅವರು ಸಣ್ಣ ಸಣ್ಣವರಾಗಿದ್ದಾಗ ತಮ್ಮ ಅಣ್ಣನ ಮಗ ಅಕ್ಷಯ ಕುಮಾರ ಅವನನ್ನು ತಮ್ಮ ಕೈಯಲ್ಲಿ ಎತ್ತಿ ಆಡಿ ಮುದ್ದಾಡಿದಂತಹ ಆ ಒಂದು ಅನುಭವ ನೆನಪಿಗೆ ಬಂತು ಆ ಅಕ್ಷಯ ಕುಮಾರ ಅಂತಕ್ಕಂತಹ ಅವನ ಅಣ್ಣನ ಮಗ ಅವರ ಅಣ್ಣನ ಮಗ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಇನ್ನೂ ಯುವಕ ಇನ್ನು ಯುವಕನೂ ಆಗಿರಲಿಲ್ಲ ಅಂತಹ ಸ್ಥಿತಿಯಲ್ಲೇ ರೋಗಗ್ರಸ್ತನಾಗಿ ಅತ್ಯಂತ ಪರಿಶುದ್ಧ ಹೃದಯನಾದಂತಹ ಹುಡುಗ ಅವನು ತಾತ್ವಿಕ ಹೃದಯ ಶ್ರೀರಾಮಕೃಷ್ಣನಿಗೆ ಅವನ ಒಂದು ಸ್ವಭಾವ ತುಂಬ ಇಷ್ಟವಾಗಿದೆ ಅಂತಹ ಹುಡುಗ ತಮ್ಮ ಕಣ್ಮುಂದೆಯೇ ತಮ್ಮ ಕೈಯಿಂದ ಹೊರಟು ಹೋದ್ನಲ್ಲ ಆಗ ಅವರು ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಮಾತನ್ನು ಅಲ್ಲೇ ಶಂಭು ಮಲ್ಲಿಕನ ಮುಂದೆ ನನಗೆ ಎಷ್ಟು ದುಃಖವಾಗಿತ್ತು ಅಕ್ಷಯ ಕುಮಾರ ಸತ್ತಾಗ ಅಂತ ಹೇಳಿದ್ರೆ ಯಾರೋ ಈ ಟವಲನ್ನು ಹಿಂಡಿ ನೀರನ್ನು ಹಿ ತೆಗಿತಾರಲ್ಲ ಹಾಗೆ ನನ್ನ ಹೃದಯವನ್ನು ಹಿಂಡಿದ ಹಾಗೆ ಆಗಿತ್ತು ಅಂತ ನೋಡಿ ಯಾರೋ ಸಂಸಾರದಿಂದ ಕೆಸರು ಮೀನಿನಂತೆ ಕೆಸರಿಗೆ ಅಂಟಿಕೊಳ್ಳದಂತೆ ನಿರ್ಲಿಪ್ತವಾಗಿ ಸಂಚರಿಸ್ತಾ ಇದ್ರೋ ಅಂತಹ ಅವತಾರ ಪುರುಷರಾದಂತಹ ಶ್ರೀರಾಮಕೃಷ್ಣರು ಹೇಳುವಂತಹ ಮಾತು ನನಗಷ್ಟು ದುಃಖವಾಗಿದೆ ನನಗಷ್ಟು ದುಃಖವಾಗಿದೆ ಇವರೆಲ್ಲ ಸತ್ತೋದಾಗುತ್ತೆ ಅಂತ ಹೇಳಿ ಅವರೂ ಕೂಡ ಆ ಒಂದು ಸಮಯಕ್ಕೆ ಎಷ್ಟು ಅದನ್ನು ನೆನೆಸ್ಕೊಂಡು ಕಣ್ಣೀರಿಡ್ತಾರಲ್ಲೇನೆ ಅವರಿಗೆ ಆ ಶೋಕ ಉಂಟಾಗಿದೆ ಅಂತ ಶಂಭು ಮಲ್ಲಿಕೊಟ್ಟಿಗೆ ಹಂಚಿಕೊಳ್ತಾರೆ ಸಾಮಾನ್ಯವಾಗಿ ನಾವು ಶೋಕದಲ್ಲಿರುವವರು ಯಾಕೆ ಹಂಚಿಕೊಳ್ಳಿಕ್ಕೆ ಬಯಸ್ತೇವೆ ಅಂತ ಹೇಳಿದಾಗ ಹೇಳಿದರೆ ಹಂಚಿಕೊಂಡಾಗ ಅದು ಕಡಿಮೆ ಒಂದು ಎರಡನೆಯದು ಯಾವುದೇ ರೀತಿಯ ಮಾನಸಿಕ ಕ್ಷೋಭೆ ಉಂಟಾದಾಗ ಮುಖ್ಯವಾಗಿ ದುಃಖವಾದಾಗ ನಮಗೂ ಉಂಟಾಗುವಂತಹ ಒಂದು ಫಸ್ಟ್ ಏನಾಗುತ್ತೆ ಅಂದರೆ ಅಯ್ಯೋ ನನಗೇ ಈ ಜಗತ್ತಲ್ಲಿ ನಾನೊಬ್ಬನೇ ಶೋಕದಲ್ಲಿರೋದು ಎಲ್ಲರೂ ಸುಖವಾಗಿದ್ದಾರೆ ಅಂತ ಖಚಿತವಾದಂಥ ಅಭಿಪ್ರಾಯ ಬರುತ್ತೆ ಹಿಂದೆ ಹೋದರೆ ನಾವು ಅಷ್ಟು ಶೋಕಕ್ಕೆ ಇಳಿಯುವುದಿಲ್ಲ ಇದು ಸೈಕಾಲಜಿ ಯಾವಾಗ ಇನ್ನೊಬ್ಬರೂ ಕೂಡ ಅಯ್ಯೋ ನನ್ನೂ ಕೂಡ ಇಷ್ಟು ದೊಡ್ಡ ನಷ್ಟವಾಗಿದೆ ನನ್ನ ಜೀವನದಲ್ಲಿ ನನ್ನ ಮಗ ಕೂಡ ನಿಮ್ಮ ರೀತಿಯಲ್ಲಿ ಅವನು ಕೂಡ ಇದಾಗಿದ್ದಾನೆ ಅಂದರೆ ಹೌದಾ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಸಮಾಧಾನ ಆಗುತ್ತೆ ಅವರೂ ಇದ್ದಾರೆ ನನ್ನ ಜೊತೆಗೆ ಅಂತ ಇದು ಸೈಕಾಲಜಿ ಆ ಮನುಷ್ಯ ತನ್ನ ಭಾವನೆಯನ್ನು ಹಂಚಿಕೊಳ್ಳುವಂತಹ ರೀತಿಯ ಯಾವಾಗ ಸ್ವಲ್ಪ ಸಮಾಧಾನ ಉಂಟಾಗುತ್ತೋ ಆಗ ಇದನ್ನು ನೋಡಿಕೊಂಡ್ರು ಶ್ರೀರಾಮಕೃಷ್ಣ ಈ ಮಾನಸಿಕ ಕಿಟ್ಟು ಗೊತ್ತಿತ್ತವರು ತಕ್ಷಣ ಇದ್ದಕ್ಕಿದ್ದ ಹಾಗೆ ಅವರ ಭಾವ ಚೇಂಜ್ ಆಯಿತು ಅವರು ಅರ್ಧ ಭಾಷೆಯ ಹೋಗಿ ಅಲ್ಲಿ ರಾಮಪ್ರಸಾನ್ ಅಥವಾ ಕಮಲಾಕಾಂತನ ಹಾಡನ್ನು ಹಾಡ್ತಾರೆ ಓ ಮನಸ್ಸೇ ಸಾವು ಬಂದು ನಿನ್ನ ಎದುರಿಗೆ ನಿಂತಿದೆ ಯುದ್ಧಕ್ಕೆ ಸಿದ್ಧನಾಗೂ ಸಾವು ಎದುರಿಸುವಂಥ ವೀರ ಗಾಸೆಯನ್ನು ಹಾಕ್ತಾ ತಾವೇ ಯುದ್ಧಕ್ಕೆ ನಿಂತಂತೆ ಸಾವಿನ ಎದುರಿಗೆ ಯುದ್ಧಕ್ಕೆ ನಿಂತಂತೆ ವೀರಾವೇಶದಿಂದ ಹೀಗೆ ನಿಂತು ಅವರು ಆ ರಾಮಪ್ರಸಾದನ ಹಾಡನ್ನು ಅಲ್ಲಿ ಭಾವಾಭರಿತರಾಗಿ ಹಾಡಲಿಕ್ಕೆ ಶುರು ಮಾಡ ಹಾಡಿನ ಮರ್ಮವನ್ನು ಅರಿತುಕೊಂಡ ನಂತರ ಅದರಲ್ಲಿರ್ತಕ್ಕಂಥ ತತ್ವ ಇಲ್ಲ ತತ್ವ ನಾವೆಲ್ಲರೂ ಕೂಡ ಈ ಸಾವು ಅಂತಕ್ಕಂಥದ್ದು ಎದುರಿಸಲೇಬೇಕಾದಂತಹ ಸತ್ಯತ್ತು ಸತ್ಯ ಹುಟ್ಟಿದೆ ಕಾಯಲೇಬೇಕು ಹುಟ್ಟಿಲ್ಲ ತಾವಿ ಇದು ಈಕ್ವೇಷನ್ ಇದರಲ್ಲಿ ಅದು ಇದಾಗುವಂಥದ್ದು ಇಲ್ವೇ ಇಲ್ಲ ಡೈವರ್ಟ್ ಆಗುವಂಥದ್ದು ಇಲ್ಲ ಈ ಸತ್ಯ ಒನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಡು ಬಿಟ್ಟರೆ ಆಗ ಮುಂದೆ ಏನು ಮಾಡಬೇಕು ಅದಕ್ಕೆ ದಾರಿ ಕ್ಲಿಯರ್ ಆಗುತ್ತೆ ಇಲ್ಲೇ ಆ ಶೋಕ ಅಂತಕ್ಕಂಥದ್ದು ಮುಂದೆ ಏನು ಮಾಡಬೇಕು ಅನ್ನುವಂಥ ದಾರಿಯನ್ನು ಬ್ಲಾಕ್ ಮಾಡಬಹುದು ಬ್ಲಾಕ್ ಮಾಡುತ್ತೆ ಅಂತಹ ಒಂದು ಮಾನಸಿಕವಾಗಿ ಮೇಲೆತ್ತಿ ಅವರಿಗೆ ಸಾಂತ್ವನ ನೀಡುವುದರೊಂದಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡುವಂತಹ ಚಾತುರ್ಯ ಮಹಾಪುರುಷರಿಗೆ ಬೇರೆಯವರು ಯಾರಿಗೂ ಅದಷ್ಟು ಸಾಧ್ಯವಿಲ್ಲ ಹಾಗಾಗುವುದಿಲ್ಲ ಇದನ್ನೇ ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾಡ್ತಕ್ಕಂಥದ್ದು ಹೇಗೆ ಮಾಡ್ತಾನೆ ಅನ್ನೋದನ್ನು ನಾವು ನೋಡಲಿದ್ದೇವೆ ಇಷ್ಟು ಹೇಳಿದರೂ ಕೂಡ ಆ ಭಗವಂತಂದು ಒಂದು ಮಾತಿಲ್ಲ ಸುಮ್ಮನೆ ಮೌನ ಕೇಳ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಇವನೀಗ ಬಾಯಿ ಮುಂಚ ಇಷ್ಟು ಬರ್ಕೊಂಡು ಇಷ್ಟು ಹತ್ಕೊಂಡು ಇಷ್ಟೆಲ್ಲ ಕಾರಣವನ್ನು ಹೇಳಿದ ಮೇಲೆ ಬಹುಶಃ ಸುಸ್ತಾಯಿತು ಅನ್ಸುತ್ತೆ ಅವನೊಬ್ಬನೇ ಮಾತಾಡ್ತಾನೆ ಅವನೇ ಮಾತಾಡ್ತಾನೆ ಎಲ್ಲ ಎದುರುಗಡೆ ನನ್ನ ಸಖ ಮಾತನಾಡ್ತಾನೆ ಇಲ್ವಲ್ಲ ಅವನು ಸಾರತಿ ಅಂತ ಅವನು ಅನಿಸಿತು ಬಿಲ್ಲು ಬಾಣವನ್ನು ಕೆಳಗಿಟ್ಟ ಸುಮ್ಮನೆ ಹೀಗೆ ಕೂತ್ಕೊಂಡು ಹೀಗೆ ಕೂತ್ಕೊಂಡಿದ್ದಾನೆ ರಥದಲ್ಲಿ ರಥೋಪಸ್ತ ಉಪಾವಿಷ ಸರ್ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಹೀಗೆ ಕೂತ್ಕೊಂಡ್ಬಿಟ್ಟ ಅದನ್ನೀಗ ಸಂಜೆಯ ಧತ್ರಾಸ್ತನಿಗೆ ಹೇಳ್ತಾ ಇದ್ದಾನೆ ಏನಾಯಿತು ನಂತರ ತಥಾ ತಂ ತೃಪಯ ಆವಿಷ್ಟ್ ಅಶ್ರುಪೂರ್ಣುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ ಹೀಗೆ ವಿಷೀದಂತಂ ಅತ್ಯಂತ ಶೋಕಭರಿತನಾದ ಆದಂತಹ ಅವನನ್ನು ಉದ್ದೇಶಿಸಿ ಅವನ ಎಂಥವನು ಅಂದರೆ ಅಶ್ರುಪೂರ್ಣಾ ಕುಲೇಕ್ಷಣಂ ನೋಡಿ ಗಂಡಿಗೆ ಗಂಡು ಕಣ್ಣಲ್ಲಿ ನೀರಿಟ್ಕೊಂಡು ಈ ಯುದ್ಧದ ಸಂದರ್ಭದಲ್ಲಿ ಇನ್ನೇನು ಯುದ್ಧ ಶುರುವಾಗಬೇಕಾಗ ಆಗಿರುವಂತಹ ಸಂದರ್ಭದಲ್ಲಿ ಅವನಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಜೋರೈ ಅಶ್ವಪೂರ್ಣ ಸುಡೇಕ್ಷಣಂ ಕೃಪಯ ಆವಿಷ್ಟ ಅವನ ಹೃದಯದಲ್ಲಿ ಒಂದು ರೀತಿಯಾದಂತಹ ಸುಳ್ಳು ದಯೆ ಅದು ಬಂದು ಕೂತಿದೆ ಆವಿಷ್ಟ ಅಂದರೆ ಅವನ ಪರ್ಮಿಷನ್ ಎಂದೇ ಬಂದು ಕೂತಿರ್ತಕ್ಕಂಥದ್ದು ಈಗ ಯಾರಿಗಾದರೂ ಪಿಶಾಚಿ ಹಿಡೀತು ಅಂತ ನಾವು ಕೇಳ್ತೀವಲ್ಲ ಅದು ಪರ್ಮಿಷನ್ ಕೇಳಿ ಬರಲ್ಲ ಅದಾಗದೆ ಒತ್ತಿ ಬರುತ್ತಂತೆ ಇವನು ವೀಕ್ನೆಸ್ ಇದ್ದಾಗ ಇವನು ಸ್ಟ್ರಾಂಗ್ ಇದ್ದಾಗ ಅದೇನು ಮಾಡಲಿಕ್ಕಾಗೋದಿಲ್ಲ ನಾವು ಪರ್ಮಿಷನ್ ಕೊಟ್ಟರೆ ಅದು ನಮ್ಮ ಮೇಲೆ ಬರುತ್ತೆ ಸೊ ಪರ್ಮಿಷನ್ ಕೊಡೋದು ಬಿಡೋದು ನಮ್ಮ ಇಚ್ಛೆ ಮೇಲಿದೆ ನಮಗೆ ನಾವೇ ಕಾಣ್ರು ಇಲ್ಲಿ ಅರ್ಜುನ ಪರ್ಮಿಷನ್ ಕೊಟ್ಟ ಯಾವುದಕ್ಕೆ ಆ ಕೃಪೆ ದಯೆ ಅಂತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಟ್ಟ ಇಲ್ಲಿ ದಯೆಗೆ ಕಾರಣವೇ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಹೀಗೆ ಯಾವಾಗ ಅವನು ಪರ್ಮಿಷನ್ ಕೊಟ್ಟನೋ ಇದು ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಆ ಶೇಕಿನ ಒಂಟೆ ಇದ್ದ ಹಾಗೆ ನಿಧಾನಕ್ಕೆ ಬಂದು ಅವನ ಮೇಲೆ ಕೂತ್ಕೊಳ್ತು ಈಗ ಅವನು ಹೋಗು ಅಂದ್ರೂ ಅದು ಹೋಗ್ತಾ ಇದೆ ಒಂದು ಸಂದರ್ಭದಲ್ಲಿ ಅವನ ಆ ಅವಸ್ಥೆಯನ್ನು ನೋಡಿದಂತಹ ಮಧುಸೂದನ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಅರ್ಥ ಮಧು ಅಂದರೆ ಇಂದ್ರಿಯಗಳಲ್ಲಿ ಸುಖತ್ವದ ಒಂದು ಭ್ರಮೆ ಅದಕ್ಕೆ ಮಧು ಅಂತ ಹೇಳ್ತಾರೆ ಇಂದ್ರಿಯಗಳಲ್ಲಿ ಸುಖ ಸಿಗಬಹುದು ಸುಖ ಸಿಗುತ್ತೆ ಸುಖ ಸಿಗುತ್ತೆ ಇಂದ್ರಿಯ ವಸ್ತುಗಳಲ್ಲಿ ಸುಖ ಸಿಗುತ್ತೆ ಅನ್ನುವಂಥ ಭ್ರಮೆ ಆದ್ದರಿಂದ ಜೀವಿ ದುಂಡಿಯಂತೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರಾಡ್ತಾ ಹಾರಾಡ್ತಾ ದಿನ ಬೆಳಗಾದರೆ ಅದ್ರ ಅದಕ್ಕೆ ಉದ್ಯುಕ್ತನಾಗಿ ಕಾರ್ಯವನ್ನು ಮಾಡ್ತಾ ಹಣ ಸಂಪಾದನೆ ಮಾಡ್ತಾ ಆಸ್ವಾದಿಸ್ತಾ ಓ ನನಗೀಗ ಸುಖ ಸಿಕ್ತು ಅಂತ ತಿಳ್ಕೊಂಡಿರುವಂತಹ ಯಾವ ಜೀವಿ ಇದ್ದಾನೋ ಅವನು ಮಧುಪ ಮಧುಪಾ ಅಂದರೆ ದುಂಬಿ ಅಂತಹ ಅವನ ಅಕ್ರಮೆಯನ್ನು ಸೂದನ ಕೊಚ್ಚಿ ಹಾಕಲಿಕ್ಕೆ ಇಲ್ಲಿ ಬಂದಿದ್ದಾನೆ ಯಾರು ಮಧುಸೂದನ ಭಗವಂತ ಯಾಕೆ ಅಂದರೆ ಅವನು ಸಖ ತನ್ನ ಸ್ನೇಹಿತರ ಕಷ್ಟದಲ್ಲಿದ್ದಾಗ ಯಾವತ್ತೂ ಅವನು ಕೈ ಬಿಡುವುದಿಲ್ಲ ಸುಹೃತ್ ಅಂತ ಭಗವಂತನಲ್ಲಿ ಕರೆದಿದ್ದಾರೆ ಒಳ್ಳೆಯ ಹೃದಯ ಇರತಕ್ಕಂತಹ ಸ್ನೇಹಿತ ಅಂದರೆ ನೀವು ಅವನಿಗೆ ಕೆಟ್ಟದ್ದು ಮಾಡಲಿ ಒಳ್ಳೆಯದು ಮಾಡಲಿ ಅವನು ಮಾತ್ರ ನಿಮಗೆ ಯಾವಾಗಲೂ ಒಳ್ಳೇದಾಗಲಿ ಅಂತಲೇ ಚಿಂತೆ ಮಾಡ್ತಾನೆ ಇದು ಸುಹೃತ್ ಅವನು ಮಾಡುವಂತಹ ಧಾಟಿ ಇಲ್ಲಿ ಇದಂ ವಾಕ್ಯಂ ಉಚ ಈ ಮಾತನ್ನು ಹೇಳ ಇಲ್ಲಿ ನೋಡಿ ತುಂಬ ಸ್ವಾರಸ್ಯಕರವಾಗಿದೆ ಇದೇನು ಮೊಟ್ಟ ಮೊದಲನೇ ವಾಕ್ಯ ಅಲ್ಲ ಭಗವಂತನು ಭಗವಂತನ ಎರಡನೇ ವಾಕ್ಯ ಇಲ್ಲಿ ಮೊದಲನೇ ವಾಕ್ಯ ಎಲ್ಲಿ ನೋಡಿದ್ವಿ ನಾವು ಮೊದಲನೇ ವಾಕ್ಯ ಏವೋ ಹೃಷೀಕೇಶೋ ಗುಣಾಕೇಶ ಭಾರತ ಸೇನೆಯೋ ಉಭಯೋ ಮಧ್ಯೆ ಸ್ಥಾಪಿತ್ ರಥೋತ್ತಮ್ ಅದಾದ್ಮೇಲೆ ಭೀಷ್ಮ ದ್ರೋಣ ಪ್ರಮುಖ ಸರ್ವಂಚ ಮಹಿಕ್ಷಿತ ಉಚ ಪಾಥ್ಯೇತುನ್ ಅಂತ ಹೇಳಿಷ್ಟು ಮೊಟ್ಟೆ ಮೊದಲನೇ ಭಗವದ್ಗೀತವಾಕ್ಯ ಭಗವಂತನು ಇದೇನು ಈಗ ಬರ್ತಾ ಇರೋದು ಮೊನ್ನೆ ವಾಕ್ಯ ಅಲ್ಲ ಅಲ್ಲಿರೋ ಮೊದಲನೇ ವಾಕ್ಯ ಆದರೆ ಅಲ್ಲಿ ಅವನ ಭಾವವೇ ಬೇರೆಯಾಗಿದೆ ಅವನ ಭಾವ ಕೇವಲ ಸಾರಥಿಯದ್ದಾಗಿದೆ ಯಾರು ಅರ್ಜುನನ ಗೃಷ್ಟಿಯಿಂದ ಅರ್ಜುನ ಏನು ಮಾಡ್ದ ಇವನನ್ನು ಸಾರಥಿ ಅಂತ ಭಾವಿಸಿ ತಾನು ಯೋಧ ಅಂತ ಭಾವಿಸಿ ಹೇ ಕೇಶವ ನನ್ನ ಈ ರಥವನ್ನು ಈ ಎರಡು ಸೇನೆಗಳ ಮುಧ್ಯೆ ನಿಲ್ಲಿಸು ನನ್ನ ಎದುರುಗಡೆ ಯಾರು ಈ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ನಾನು ನೋಡ್ತೇನೆ ಅನ್ನುವಂಥ ಅಹಂಭಾವದಿಂದ ಪರಮಾತ್ಮನ ಪುಸ್ತೀಕರಿಸಿ ಮಾತನಾಡಿದ್ದ ಅವನ ಪ್ರಕಾರ ಅಲ್ಲಿ ಪರಮಾತ್ಮ ಭಾವ ಇರಲಿಲ್ಲ ಅಲ್ಲಿ ಕೃಷ್ಣದಲ್ಲಿ ಕೇವಲ ಒಬ್ಬ ಸಾರಥಿ ಅಷ್ಟೇ ಈಗ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಟ್ಟನಲ್ಲ ಅವನು ಆ ಸಾರಥಿ ಯಾವುದು ಕುರುಗಳನ್ನು ನೋಡು ಅಂತ ಹೇಳಿ ಒಂದು ಮಾತನ್ನು ಹಾಕಿ ಒಂದು ಬೀಜವನ್ನು ಬಿತ್ತಿದ ಆ ಬೀಜ ಇಲ್ಲಿ ಹೋಗಿ ಇವನ ಅಹಂಕಾರವನ್ನು ನುಚ್ಚುನೂರು ಮಾಡ್ತಾ ಇದ್ದೇವೆ ಒಳಗಡೆ ಅದಾದ ನಂತರ ನಿಧಾನ ಕೇಳಲು ಬಂದಾಯ ಮತ್ತು ಇಳೀತೀಗ ಮತ್ತೆ ಇಳಿದ ಮೇಲೆ ಈಗ ಅವನಿಗೆ ಓಹೋ ಇದು ನನ್ನ ಸಾರಥಿ ಅಲ್ಲ ಇದು ನನ್ನ ಸ್ನೇಹಿತ ನನ್ನ ಸಖ ಶ್ರೀಕೃಷ್ಣ ಅಂತ ಇಷ್ಟು ಸ್ವಲ್ಪ ಬೋಧೆ ಉಂಟಾಯಿತು ನೋಡಿ ಇಷ್ಟು ಆದ್ದರಿಂದ ಅವನೀಗ ತನ್ನ ಸ್ನೇಹಿತ ತನ್ನ ಸ್ನೇಹಿತರ ಜೊತೆಗೆ ಮಾತನಾಡ್ತಾ ಇದ್ದಾನೆ ತನ್ನ ಕಷ್ಟವನ್ನು ಹಂಚಿಕೊಡ್ತಾ ಇದ್ದಾನೆ ಹೇ ಕೃಷ್ಣ ದಯವಿಟ್ಟು ನನ್ನ ಈ ಇದನ್ನು ಪರಿಹರಿಸು ಅಂತ ಇಲ್ಲಿಗೆ ಮುಗಿಲಿಲ್ಲ ಯಾಕೆ ಅಂದರೆ ಅದು ಆ ಜ್ಞಾನ ಹೊರಗೆ ಬರಬೇಕಾದರೆ ಕಂಪ್ಲೀಟ್ ಸರೆಂಡರ್ ಆಗಬೇಕಾಗುತ್ತೆ ಆ ಕಂಪ್ಲೀಟ್ ಸರೆಂಡರ್ ಆದರೆ ನನ್ನ ತನವನ್ನು ಇಟ್ಕೊಂಡ್ರೆ ನನ್ನ ಫಿಲಾಸಫಿ ಇಲ್ಲಿತ್ತು ಅಂದರೆ ಅದು ಯಾವ ಫಿಲಾಸಫಿ ಆಕೆಯಿಂದ ಬಂದರೂ ಕೂಡ ಅದು ಹೀಗೆ ಒತ್ತು ಓಡಿಸುತ್ತೆ ಅದು ಹೇಳಲಿಕ್ಕೆ ಬರೋದಿಲ್ಲ ಅದು ನ ಇವನೇನು ಹೇಳೋದು ನನಗೆಲ್ಲ ಗೊತ್ತು ಮುಂಚೆಯೇ ಗೊತ್ತಿತ್ತು ಈ ಒಂದು ಅಹಂಭಾವನೆ ಬರುತ್ತೆ ಆಗ ಆ ಎದುರುಗಡೆ ಹೇಳ್ತಕ್ಕಂತಹ ವ್ಯಕ್ತಿ ಎಷ್ಟೇ ಯುಕ್ತಿಯುಕ್ತವಾಗಿ ಹೇಳ್ತಾ ಇದ್ರೂ ಕೂಡ ನಮಗದು ಪಕ್ಷವಾಗಲಿಲ್ಲ ಆಗ ಅವನು ಹೇಳಿದೇನಾಗುತ್ತೆ ವೇಸ್ಟ್ ಆಗುತ್ತೆ ಆದರೆ ಇಲ್ಲಿ ಭಗವಂತ ತನ್ನ ಮಾತನ್ನು ವೇಸ್ಟ್ ಆಗೋದು ಬಿಡುವುದಿಲ್ಲ ಅದಕ್ಕೆ ಒಮ್ಮೆಲೆ ಅವನು ಎಲ್ಲವನ್ನು ಕೊಡೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ ನಾಪೃಷ್ಟ ಕಸಚಿತ್ ಬ್ರೂಯತ್ ನನ್ಯೇನ ಪೃಚ್ಛತ ಜಾನನ್ನ ಮೇಧಾವಿ ಜಡವಲ್ಲೋಕ ಆಚರೇ ಮನುಸ್ಪತಿ ಮನು ಹೇಳ್ತಾನೆ ಈ ಧರ್ಮದ ಮಾತನ್ನು ಯಾರನ್ನೂ ಯಾರಾದರೂ ಕೇಳಿದಾಗ ಅವರು ತಾನಾಗ ತಾನೇ ಕೇಳದೆ ನೀವಾಗ ನೀವೇ ಹೇಳಬಾರದು ಯಾಕೆ ಆಶ್ ಆ್ಯಂಡ್ ಇಟ್ ಶೆಲ್ ಬಿ ಗಿವನ್ ನಾಕ್ ಆ್ಯಂಡ್ ಇಟ್ ಶೆಲ್ ಬಿ ಓಪನ್ ನೀವಾಗ ನೀವೇ ಭಾಗ ತೆಗೆ ಅದರಲ್ಲಿ ಸ್ವಾರಸ್ಯ ಇಲ್ಲ ನೀವಾಗ ನೀವೇ ಎಲ್ಲ ಹೇಳಿದ್ರೆ ಅದರಲ್ಲಿ ಅವ್ನು ಬೇಕಾಗಿಲ್ಲ ಅವನಿಗೆ ಒಳಗಡೆಯಿಂದ ಬೇಕು ಬೇಕು ಅಂತ ಅನಿಸಿದಾಗ ಆ ಅವನ ದ್ವಾರದಿಂದ ಹೊರಗಡೆ ಬರಬೇಕು ಬಾಯಿಯ ದ್ವಾರದಿಂದ ಹೊರಗಡೆ ಬರಬೇಕು ಆಗ ನೀವು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನೀಡಿದ್ರೆ ಅವನು ಸ್ವೀಕರಿಸ್ತಾನೆ ಸ್ವೀಕರಿಸಿದಾಗ ಅವನು ಒಳಗೆ ಹೋಗುತ್ತಾನ ಅವನಿಗೆ ಬೇಡವಾಗಿರುವಾಗ ನೀವು ಹೇಳಿದರೆ ಯಾವ ಫಲ ಇದೆ ಅದು ನಿಷ್ಫಲ ಆದರೆ ಶಿಷ್ಯರಾದವರು ನಿಷ್ಫಲವಾದಂತಹ ಕರ್ಮವನ್ನು ಮಾರಬಾರ್ದು ಅದನ್ನೇ ಸ್ಮೃತಿಯಲ್ಲಿ ಹೇಳಿದರು ಜಲತಾಡನ ಹೀಗೆ ಹೀಗೆ ತಟ್ಟೋದು ಹೀಗೀಗೆ ಚುಟಿಗೆ ಹಾಕೋದು ಕಾಲಲ್ಲಾಡ್ಸೋದು ಇವೆಲ್ಲ ನಿಷ್ಫಲವಾದಂತಹ ಕಾರ್ಯ ಇದನ್ನು ಶಿಷ್ಯರು ಮಾಡುವುದಿಲ್ಲ ಯಾಕೆ ನಿಷ್ಫಲ ಇದಕ್ಕೆ ಫಲ ಇಲ್ಲ ಪ್ರಯೋಜನ ಅನುದ್ದೇಶ ನಮ್ಮ ಮಂದೋಪಿ ಪ್ರವರ್ತತೆ ಒಬ್ಬ ಹೆಡ್ಡನೂ ಕೂಡ ಪ್ರಯೋಜನವಿಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅವನಿಗೆ ಹೇಳಿ ಏನು ಮಾಡೋ ಇದನ್ನು ತೊಗೊಂಡೋಗಲ್ಲಿಡ ಅಂದರೆ ನನಗೇನು ಸಿಗುತ್ತೆ ಅಂತ ಅವಂತಹ ಆಲೋಚನೆ ಇಲ್ಲ ಹೋದ್ರೆ ಅದು ಮಾಡಲ್ಲ ಅವನು ಒಂದೋ ನಿನಗೆ ಬೈಗಳು ಸಿಗತ್ತೆ ಮಾಡದೆ ಹೋದ್ರೆ ಅಂದರೆ ಅದು ಪ್ರಯೋಜನ ಅವನಿಗೆ ಮಾಡ್ತಾನೆ ಇಲ್ಲದೆ ಹೋದರೆ ನಿನಗೆ ಮಿಠಾಯಿ ಕೊಡ್ತೇನೆ ಅಂದರೆ ಮಾಡ್ತಾನೆ ಇದು ಎರಡೇ ಪಶುಗಳಲ್ಲೂ ಮನುಷ್ಯರಲ್ಲೂ ಇರತಕ್ಕಂಥ ಸಾಮಾನ್ಯವಾದಂಥ ಘನ ಪ್ರಯೋಜನ ಇರಬೇಕು ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದೃಷ್ಟ ನ ಅಪೃಷ್ಟ ಕಸ್ ಕತ್ತಿಸಿದ್ರು ಯಾ ಯಾರಿಗೂ ಕೂಡ ಕೇಳದೆ ಹೇರಬಾರ್ದು ನಚ ಅನ್ಯಾಗೇನ ಪೃಚ್ಛದ ಹಾಗೆ ಅಲ್ಲ ಕೆಲವರು ಇರ್ತಾರೆ ನೋಡೋಣ ಅವ್ನು ನೋಡ್ಬಿಡ್ತೀನಿ ಅವನದೇನು ಜ್ಞಾನ ಇದೆ ಅಂತ ಆಮೇಲೆ ನಂದು ಗೊತ್ತಾಗುತ್ತೆ ನನ್ನ ಗ್ರೇಟ್ನೆಸ್ ಏನು ಅಂತ ಇಲ್ಲಿ ಪಬ್ಲಿಕ್ಕೆಲ್ಲ ಇದಾರಲ್ಲ ನಾನು ಪ್ರಶ್ನೆ ಕೇಳಿದಾಗ ಅವನ ಉತ್ತರ ಹೇಳಿಕ್ಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ ಪ್ರಕ್ಷಕನೇ ಇವನು ಹೇಳುವುದಕ್ಕಿಂತ ಶ್ರೇಷ್ಠ ಅಂತ ಇಲ್ಲೆರೂ ಗೊತ್ತಾಗತ್ತಲ್ಲ ಪರವಾಗಿಲ್ಲ ಇವರು ತುಂಬ ಗೊತ್ತಿದ್ದೀರಿ ಅಂತ ಮಾತಾಡ್ಕೊಳ್ತಾರಲ್ಲ ಅನ್ಯಾಯೇನ ಪೃಚ್ಛತಃ ಅನ್ಯಾಯವಾಗಿ ಕೇಳಿದರೆ ನ್ಯಾಯವಾದ ರೀತಿಯಲ್ಲಲ್ಲ ಶರಣಾಗತನಾಗಿಲ್ಲ ಕೇಳಬೇಕು ಅಂತ ಅನಿಸಿಲ್ಲ ಸುಮ್ಮ ಸುಮ್ಮನೆ ಕೇಳಿದ್ರೆ ಹೇಳ್ಬಾರ್ದು ಇದರಿಲ್ಲೂ ಕೂಡ ಪಥ್ಯವಾಗುವುದಿಲ್ಲ ಜಾನನ್ನಪಿ ಮೇಧಾವಿ ಮೇಧಾವಿ ಬುದ್ಧಿವಂತನಾದವನು ಜಾನನ್ನಪಿ ಗೊತ್ತಿದ್ರೂ ಕೂಡ ಜಡವಲ್ಲೋಕ ಆಚರಿ ಜನರ ಎರಡು ಬೆಳೆ ಜಡವತ್ತಾಗಿ ಹೀಗಿರಬೇಕಂತೆ ಪಾಪ ಇವ್ರಿಗೇನು ಗೊತ್ತಿಲ್ಲ ಬಿಡ್ರಿ ಹೋಗೋಣ ಮುಂದೆ ಅಂತ ಹೇಳಬೇಕನ್ನು ಹಾಗಾದ್ರೂ ಪರವಾಗಿಲ್ಲ ಜಡವಲ್ ಲೋಕ ಆಚರಿಸಿ ಲೋಕೆ ಜಡವತ್ ಆಚರಿಸಿ ಹೀಗೆ ಮನು ಹೇಳ್ತಾನೆ ಇಷ್ಟಿದ್ರೆ ಅದು ಸಫಲವಾಗುತ್ತೆ ಈಗ ಇನ್ನು ಇಂತಹ ಸ್ಥಿತಿಗೆ ಬಂದಲ್ಲ ಈಗ ಸಖನಾಗಿ ಹೇಗೆ ಹೇಳ್ತಾನೆ ಕೃಷ್ಣ ಅನ್ನೋದು ನೋಡೋಣ ಶ್ರೀ ಭಗವಾನು ವಾಜ ಇಲ್ಲೂ ಕೂಡ ಸಂಜೆಯರು ಆ ದಾರವನ್ನು ಇನ್ನೂ ಬಿಟ್ಟಿಲ್ಲ ಕೃಷ್ಣವೂ ಆಚ ಅಲ್ಲ ಭಗವಾನು ಆಚ ಅವನಲ್ಲಿ ಸಂಜೆಯನಿಗೆ ಶ್ರೀ ಕೃಷ್ಣನಲ್ಲಿ ಆದರೆ ಭಗವಂತ ಕಾಣಿಸಿದ್ದಾನೆ ಆದರೆ ಅರ್ಜುನನಿಗೆ ಅವನಲ್ಲಿ ಇನ್ನೂ ಭಗವಂತ ಕಾಣಿಸಿಲ್ಲ ಇನ್ನೂ ತುಂಬ ದೂರ ಹೋಗಬೇಕಾಗಿದೆ ಅದಕ್ಕೆ ಸಂಜೆ ಬರೆಯೋದು ಅವನು ಹೇಳ್ತಾನೆ ಶ್ರೀ ಭಗವಾನು ಆಚ ಭಗವಂತ ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡುವಂಥ ಉದ್ದೇಶದಿಂದ ಇನ್ನೊಂದು ಪ್ರಶ್ನೆ ಎತ್ತಿದ್ದಾನೆ ಪ್ರಶ್ನೆಗಳ ಮೂಲಕವೇ ಚುಚ್ಚಬೇಕು ಈಗ ಸೈಕೋ ಅನಾಲಿಸ್ ಹೇಗೆ ಮಾಡ್ತಾರೆ ಅಂದರೆ ಒಂದೊಂದು ಪ್ರಶ್ನೆಯನ್ನು ಹೀಗೆ ಹಾಕುವುದರ ಮೂಲಕ ಮಾನಸಿಕ ವಿಶ್ಲೇಷಣೆ ರೋಗಿಯ ಮಾನಸಿಕ ವಿಶ್ಲೇಷಣೆ ಹೇಗೆ ಮಾಡಬೇಕು ಒಂದು ರೋಗಿಯ ರೋಗವನ್ನು ಪತ್ತೆ ಹಚ್ಚಬೇಕಾದರೆ ಪ್ರಶ್ನೆಗಳ ಸುರಿಮಳೆ ಒಂದಿಷ್ಟು ಕ್ವಶ್ಚನ್ ಏರಿ ಇರುತ್ತೆ ಅವರಿಗೆ ಇವನನ್ನು ಹಿಪ್ನೋಟಿಸ್ ನಮಗೆ ಹಾಕಿ ಇಂತಿಷ್ಟು ಪ್ರಶ್ನೆಗಳನ್ನು ಕೇಳಿ ಅದರಲ್ಲಿ ಬಂದಂತಹ ಉತ್ತರವನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ಇವನಿಗಿಂಥದ್ದೇ ಕಾಂಪ್ಲೆಕ್ಸ್ ಇದೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಇಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಅಥವಾ ಇನ್ನೊಂದು ಎಷ್ಟೊಂದು ಕಾಂಪ್ಲೆಕ್ಸ್ಗಳಿದೆಯಲ್ಲ ಅದರಲ್ಲಿ ಯಾವುದೋ ಒಂದಿದೆ ಹೀಗೆ ತಿಳ್ಕೊಳ್ತಾರೆ ಇಲ್ಲಿ ಭಗವಂತ ಉತ್ತರ ಹೇಳಲಿಕ್ಕೆ ಹೋಗುವುದಿಲ್ಲ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಪ್ರಶ್ನೆ ಎತ್ತಾನಂದ್ರೆ ಚುಚ್ಚು ನುಡಿಯನ್ನು ಬಿಚ್ಚುತ್ತಾನೆ ಹೇಗೆ ಕುತಸ್ತ್ವಾ ಕಸ್ಪಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಂ ಅಜುಷ್ಟಂ ಅಸ್ವಧ್ಯಂ ಕೀರ್ತಿ ಕರಮ್ಮ ಅರ್ಜುನಾ ನೋಡಿ ಅಮ್ಮ ಎಲೋ ಅರ್ಜುನ ಕುತಸ್ತ್ವಾ ತ್ವಾ ಅಂದ್ರೆ ನಿನಗೆ ವಿಷಮಿ ಇಂತಹ ಆಗಬಾರದಂತಹ ಕಾಲದಲ್ಲಿ ವಿಷಮೆ ಆಗಬಾರದಂತಹ ಕಾಲದಲ್ಲಿ ಬೇಡದಂತಹ ಕಾಲದಲ್ಲಿ ಕುತಃ ಅದು ಎಲ್ಲಿಂದ ನಿನಗೆ ಈ ಇದಂ ಈ ಕಶ್ಮಲಂ ಕಶ್ಮಲ ಅಂದರೆ ಅವನಿಗೆ ಗೊತ್ತಿಲ್ಲದೇ ಇರ್ತಕ್ಕಂತಹ ಮೋಹ ರೂಪವಾದಂತಹ ಕೊಳೆ ಅವನಿಗೆ ಗೊತ್ತಿಲ್ಲ ಈಗ ಅವನು ಎತ್ತಿ ಎತ್ತಿ ಕೊಡ್ತಾ ಇದ್ದಾನೆ ಕೃಷ್ಣ ನಿನಗಿದಿದೆ ಅಂತ ನಿನಗೆ ರೋಗ ಏನು ಅಂತ ಭೂತ ಮೆಟ್ ಮೆಟ್ಕೊಂಡಿದೆ ನಿನಗೆ ಅಂತ ಹೇಳ್ತಾ ಇದ್ದಾನೆ ಈ ಕಶ್ಮಲ ಈ ಒಂದು ಮೋಹದ ರೂಪವಾದಂತಹ ಈ ಕೊಳೆ ಇಂತಹ ಬೇಡದಂತಹ ಪರಿಸ್ಥಿತಿಯಲ್ಲಿ ಇನ್ನೇನು ಯುದ್ಧ ಶುರುವಾಗಬೇಕು ಅಂತಹ ಪರಿಸ್ಥಿತಿಯಲ್ಲಿ ಸಮುಪಸ್ಥಿತ ಅದು ಎಲ್ಲಿ ಬಂದು ಸೇರ್ಕೊಡ್ತಪ್ಪಾ ಅದು ಎಂತಹ ಇದು ಕಷ್ಮಲ ಅಂತ ಹೇಳಿದ್ರೆ ಅನಾರ್ಯುಷ್ಟಂ ಯಾರು ಆರ್ಯರಲ್ಲವೋ ಆರ್ಯ ಅಂದ್ರೆ ಪುನಃ ಅದನ್ನು ನೀವು ತಿಳ್ಕೊಳ್ಬೇಕಾಗಿಲ್ಲ ಯಾರು ಆರ್ಯರು ದ್ರಾವಿಡರು ಅಂತಲ್ಲ ಅದು ಅದು ಹುಟ್ಟ ಅದು ಹುಟ್ಟು ಹಾಕಿದ್ದೆ ಇಂಡೋಲಜೆ ಆರ್ಯರು ಅನ್ನುವಂತಹ ಪದಕ್ಕೆ ನಮ್ಮ ವೇದದಲ್ಲಿ ಇರ್ತಕ್ಕಂತಹ ಅರ್ಥ ಯಾರು ಸಭ್ಯರೋ ಯಾರು ಜ್ಞಾನಿಗಳೋ ಯಾರು ಶಿಷ್ಟರೋ ಅವರು ಆರ್ಯರು ಋ ಅಂದರೆ ಜ್ಞಾನ ಅಂತ ಅರ್ಥ ಆರ್ಯ ಅನ್ನೋದು ಆ ಜ್ಞಾನದಿಂದ ಬಂದಿದೆ ಅಂತ ಋ ಅಂದ್ರೆ ಗತಿ ಅಂತ ಅರ್ಥ ಗತಿ ಅಂತ ಹೋಗುವುದು ಯಾರು ಸದಾಚಾರ ನಿರತರೋ ಅವರು ಆರ್ಯರು ಅಂತ ಅರ್ಥ ಹೀಗೆ ಅಂತಹ ಸದಾಚಾರ ನಿರತರಾದವರು ಇಂತಹ ನೀನು ಯಾವುದನ್ನ ಈಗ ಮಾಡ್ತಾ ಇದೆಯೋ ಅದನ್ನು ಅವ್ರು ಇಷ್ಟಪಡುವುದಿಲ್ಲ ಅನಾರ್ಯ ಜುಷ್ಟಂ ಅವರಿಂದ ಅದು ಇಷ್ಟಪಡುವುದಿಲ್ಲ ಅವರಿಂದ ಇಂಥದ್ದನ್ನು ಇಷ್ಟಪಡುವುದಿಲ್ಲ ಅದು ಎಂಥದ್ದು ಅಸ್ವರ್ಗ್ಯಂ ನೀನು ಯಾವುದನ್ನು ಮಾಡ್ತಾ ಇದೆಯೋ ಅದರಿಂದ ಸ್ವರ್ಗ ಸಿಗುವುದಿಲ್ಲ ಅಂದರೆ ನರಕವೇ ಸಿಗತ್ತೆ ನೀನು ಇಲ್ಲಿ ತನಕ ಯಾವುದನ್ನು ಹೇಳ್ಕೊಂಡು ಬಂದಿದ್ಯೋ ಅವರನ್ನು ತೊಂದರೆ ನರಕ ಸಿಗುತ್ತೆ ಅಂತ ಈಗ ಯುದ್ಧ ಬಿಟ್ಟರೆ ನಿನಗೆ ನರಕವೇ ಸಿಗುತ್ತೆ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದು ಅಸ್ವರ್ಗ್ಯಂ ಅಂತಹ ಕೆಲಸವನ್ನು ಮಾಡ್ತಾ ಇದ್ದೆ ಈಗ ಯಾರೋ ಹಿಂದುಮಾನವನ್ನು ಬಿಟ್ಟು ಯುದ್ಧದಿಂದ ನಿರತರಾಗಿ ಹೋಗ್ತಾ ಇದ್ದೇನೆ ಅನ್ನುವುದು ಅಸ್ವರ್ಗ್ಯ ಸ್ವರ್ಗವನ್ನು ನಿನಗೆ ಉಂಟು ಮಾಡುವುದಿಲ್ಲ ಅಕೀರ್ತಿ ಸರಿ ಅಸ್ವರ್ಗ್ಯ ಅಂದರೆ ನಿಮಗೆ ಪರಲೋಕ ಒಂದು ವೇಳೆ ನಿಮಗೆ ಪರಲೋಕದಲ್ಲಿ ನಂಬಿಕೆ ಇಲ್ಲ ನೀನೊಬ್ಬ ನಾಸ್ತಿಕ ಅಂತೇ ಇಟ್ಕೊಳು ನಾನು ನಿನಗೆ ಪರ ಲೋಕದಲ್ಲೂ ನಂಬಿಕೆ ಇಲ್ಲ ಈ ಲೋಕದಲ್ಲಿ ಮಾತ್ರ ನಂಬಿಕೆ ಕಣ್ಣಿಗೆ ಕಾಣುವಂಥ ಲೋಕದಲ್ಲಿ ಆದರೂ ಕೂಡ ಈ ಕಣ್ಣಿಗೆ ಕಾಣುವಂಥ ಲೋಕದಲ್ಲೂ ಒಂದಿದೆಯಲ್ಲ ಯಾವುದಕ್ಕೋಸ್ಕರ ಎಲ್ಲ ಮನುಕೂಲ ಪ್ರಯತ್ನ ಇದೆಯಲ್ಲ ಯಾವುದು ಕೀರ್ತಿ ಆ ಕೀರ್ತಿ ಕೂಡ ನಿನಗೆ ಬರೋದಿಲ್ಲ ಯಾಕೆ ಇಲ್ಲಿ ತನಕ ನೀನು ಕೊಚ್ಚಿಕೊಂಡಿದ್ದೆ ಅದೆಲ್ಲ ಇವತ್ತು ಅರ್ಜುನ ಓಡೋದ ಅರ್ಜುನ ನಮ್ಮ ಹನ್ನೊಂದು ಅಕ್ಷೋಯಿಣಿ ಸೈನ್ಯವನ್ನು ನೋಡಿ ಥರ ಥರ ನಡಗಿ ಯುದ್ಧ ಬೇಡ ಅಂತ ಯಾವುದೋ ಒಂದು ಸುಳ್ಳು ಕಾರಣವನ್ನು ನೀಡಿ ಓಡಿ ಅಂತ ಶತ್ರು ಪಕ್ಷದವರು ಮಾತ್ರ ಅಲ್ಲ ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನ ಹೆಂಡತಿಯರು ನಿನ್ನ ತಾಯಿ ಕೂಡ ಆಡ್ಕೊಳ್ತಾರೆ ಅದು ಅತ್ಯಂತ ಅಕೀರ್ತಿಕರವಾದಂತಹ ಒಂದು ಸ್ಥಿತಿ ಕ್ಷತ್ರಿಯರಿಗೆ ಅಕೀರ್ತಿಯೂ ಒಂದೇ ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದು ಅಕೀರ್ತಿಯೂ ಒಂದೇ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಪ್ರಸಂಗ ಬರುತ್ತೆ ಯುಧಿಷ್ಠಿರ ಅರ್ಜುನ ಹಿಂದೆ ಏನು ಮಾಡಿರ್ತಾನೆ ಅಂದರೆ ಒಂದು ಶಪಥ ಮಾಡಿಕೊಂಡಿರ್ತಾನೆ ಯಾರೇ ಆಗಲಿ ನನ್ನ ಗಾಂಧೀವದ ಬಗ್ಗೆ ಒಂದು ಮಾತನ್ನು ಆಡಿದರೆ ಅವರ ಶಿರಚ್ಛೇದ ಮಾಡ್ತೇನೆ ಅವರನ್ನು ಸಾವಿಗೆ ಅಟ್ಟುತ್ತೇನೆ ಅಂತ ಅದು ಏನೋ ಆಯಿತು ಆ ದೈವ ಯುಧಿಷ್ಠಿರ ಒಮ್ಮೆ ಅದು ಒಂದು ಮಾತಿನ ಭರದಲ್ಲಿ ಅರ್ಜುನನ ನಿನ್ನ ಎಂಥದ್ದು ನಿನ್ನ ಗಾಂಜೀವ ಅಂತ ಹೇಳಿ ಚೆನ್ನಾಗಿ ಬೈದಾಕೆ ಅರ್ಜುನನ ಗಾಂಜೀವಕ್ಕೆ ಯುಧಿಷ್ಠಿರ ಬೈತಾಕ್ ಎಂಥ ಪರಿಸ್ಥಿತಿ ಅರ್ಜುನ ಶಪಥ ಮಾಡಿದ್ದಾನೆ ಯಾರೇ ಆಗಿ ಅನ್ನೋ ಗಾಂಡಿ ಹೋವನ್ನು ಹೀಯಾಡ್ತಿದ್ರೆ ಅವರು ಹುಟ್ಟೆಡಿಸುತ್ತೇನೆ ಅಂತ ಈಗ ನನ್ನ ಅಣ್ಣನೇ ಅಂತ ಸ್ಥಿತಿಯಲ್ಲಿದ್ದಾನೆಲ್ಲ ಏನು ಮಾಡೋದು ಶಪಥ ಏನೋ ಮಾಡಿಬಿಡ್ತಾರೆ ಅದರನ್ನು ಪೂರೈಸುವಾಗ ಅವರಿಗೆ ಸಿಕಲಾಟ ಅದಕ್ಕೆ ಶಪಥ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ಈ ಭೀಷ್ಮಾಚಾರ್ಯರು ಕೂಡ ದೊಡ್ಡದಾಗೇನು ಶಪಥ ಮಾಡಿದರು ಅವರೇನಾದರೂ ಶಪಥ ಮಾಡದೇ ಹೋಗಿದ್ದರೆ ಈ ಮಹಾಭಾರತವೇ ಉಂಟಾಗ್ತಿರಲಿಲ್ಲ ಅದೇನಾದರೆ ಆದರ್ಶದ ಅತಿರೇಕ ಕೆಲವೊಮ್ಮೆ ಹೋಗ್ಬಿಡುತ್ತೆ ಆದರ್ಶದ ಅತಿರೇಕ ಹಿಂದೂ ಮುಂದೆ ನೋಡದೆ ಸ್ವಲ್ಪ ತಮ್ಮಲ್ಲಿ ಎಲ್ಲೋ ಒಂದು ಆಸೆ ಇರುತ್ತೆ ಈ ಆದರ್ಶವನ್ನು ಅತ್ಯಂತ ಹೆಚ್ಚಾಗಿ ನಾನು ಪಾಲಿಸುವುದರಿಂದ ಲೋಕ ನನ್ನನ್ನು ಅಹ ಅಹಾ ಅಂತ ಹೊಗಳಿಸುತ್ತೆ ಅಂತ ಆ ಒಂದು ಸುತ್ತವಾದಂತಹ ಬಯಕೆಯೂ ಕೂಡ ಈ ಆದರ್ಶವನ್ನು ನಾವು ಅತ್ಯಂತ ಉಚ್ಚ ಮಟ್ಟದಲ್ಲಿ ಅತ್ಯಂತ ಕಷ್ಟಪಟ್ಟು ಆಚರಿಸಿಕೆ ಕಾರಣವಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವನು ಕೃಷ್ಣ ಸಹಾಯವನ್ನು ಕೇಳ್ತಾನೆ ಕೃಷ್ಣ ನಾನು ಈ ರೀತಿ ಹೇಳಿಬಿಟ್ಟಿದ್ದೇನೆ ಈಗ ಏನು ಮಾಡೋದು ನಾನು ಹೇಳಿಲ್ವಲ್ಲ ನೀನೇ ಹೇಳಿರ್ತಾನೆ ನೀನೇ ಏನು ಮಾಡೋದು ಹೊರಟು ಇಲ್ಲ ಇಲ್ಲ ಇಲ್ಲ ಆಗಲ್ಲ ಆಗೋದಿಲ್ಲ ದಯವಿಟ್ಟು ಏನಾದರೂ ಒಂದು ಉಪಾಯವನ್ನು ಹೇಳು ಅಂದಾಗ ಆ ಕೃಷ್ಣ ಹೇಳ್ತಾನೆ ಅವನಿಗೆ ನಾನು ನೋಡಿ ಕೃಷ್ಣ ಅಂದರೆ ಧರ್ಮದ ಪ್ರತೀಕ ಯಾರಿಗೂ ಗೊತ್ತಿಲ್ಲದಂತಹ ಧರ್ಮ ಅಂತಹ ಸಂದರ್ಭದಲ್ಲಿ ಅವನು ಗೊತ್ತಿರುತ್ತೆ ಅವ್ನು ಹೇಳ್ತಾನೆ ನೋಡು ಕ್ಷತ್ರಿಯನಾದವನಿಗೆ ಅಥವಾ ಯಾರೇ ಆರ್ಯರಾದವರಿಗೆ ಸಭ್ಯರಿಗೆ ಅವಮಾನನ ಮಾಡಿದರೆ ಅವಮಾನನ ಮಾಡಿದರೆ ಕೊಂದಂತೆ ನೆಟ್ಟ ಅವಮಾನ ಮಾಡುವುದು ಅಂದರೆ ಕೊಂದರು ಅಂದರೆ ಈಗ ನೀನು ಮಾಡಿದಂತಹ ಶಪಥವನ್ನು ಈ ರೀತಿಯಲ್ಲಿ ಪೂರೈಸಬಹುದು ನೀನು ಚೆನ್ನಾಗಿ ಬೈ ಹಿಡಿಸಿರು ಹೀಗೆ ನೀನು ಚಪಕವನ್ನು ನೀನು ಪೂರೈಸಬೋದು ನಿನ್ನ ಕೆಲಸವೂ ಆಯಿತು ಅದೂ ಆಯಿತು ಸರಿ ಅವನು ಬೈದ ಇವನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡೋದ ಯುದಿಸ್ತೀರ ಕೊನೆಗೆ ಕೃಷ್ಣ ತೆರೆದಿದ್ದಾಯಿತು ಹೀಗೆ ಇದೇ ಅಕೀರ್ತಿ ಅನ್ ಒಂದು ಪ್ರಶ್ನೆ ಬರ್ತಲ್ಲ ಇದು ಅಕೀರ್ತಿ ಅಂದರೆ ಕ್ಷತ್ರಿಯರಿಗೆ ಅದೊಂದು ಇದು ಅತ್ಯಂತ ಮಾನ್ಯವಾದದ್ದು ಈ ಅಕೀರ್ತಿಯು ಒಂದೇ ಸಾವು ಒಂದೇ ಆದ್ರಿಂದ ಇಂತಹ ಕೆಲಸವನ್ನು ಮಾಡಬೇಡಾವು ನನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ದಾನೆ ಚುಚ್ಚ್ತಾ ಇದ್ದಾನೆ ನಂತರ ಅವನು ಹೇಳ್ತಾನೆ ಕ್ಲೈವ್ಯಂ ಮಾಥ ನ ಏತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ತೋತ್ ಪರಂಪ ಇಲ್ಲಿರುವಂತಹ ಒಂದು ಶ್ಲೋಕ ಇದೆಯಲ್ಲ ಇದು ಸ್ವಾಮಿ ವಿವೇಕಾನಂದರಿಗೆ ಅತ್ಯಂತ ಇಷ್ಟವಾಗಿರುವಂತಹ ಶ್ಲೋಕ ಇದು ಕ್ಲೈಬ್ಯಂ ಮಾಗಮಾರ್ಥ ನ ಏತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಿಷ್ಟ ಪರಂಪ ಸ್ವಾಮೀಜಿ ಹೇಳ್ತಾರೆ ಅವರು ಥಾಟ್ಸ್ ಆನ್ ಗೀತ ಕಂಪ್ಲೀಟ್ ವರ್ಕ್ ವಾಲ್ಯೂಮ್ ಫೋರ್ ಪೇಜ್ ಹಂಡ್ರೆಡ್ ಆ್ಯಂಡ್ ನೈನ್ ಟೆನ್ನಲ್ಲಿ ಅವ್ರಿಗೆ ಮಾತನ್ನು ಹೇಳ್ತಾರೆ ಎಷ್ಟು ಸುಂದರವಾದಂಥ ಮಾತುಗಳು ನೋಡಿ ಎಷ್ಟು ಶಕ್ತಿಶಾಲಿಯಾದಂಥ ಮಾತು ಇಫ್ ಯು ಮೈ ಸನ್ ಕ್ಯಾನ್ ಪ್ರೊಕ್ಲೈನ್ ದಿಸ್ ಮೆಸೇಜ್ ಟು ದ ವರ್ಲ್ಡ್ ಕ್ಲೈದ್ಯಂ ಮಾದಮಸ್ಪಾರ್ಥ ನೈತತ್ವಯ್ಯ ಉಪಪದ್ಯತೆ ದೆನ್ ಆಲ್ ದೀಸ್ ಡಿಸೀಸ್ ಗ್ರೀವ್ ಸಿನ್ ಅಂಡ್ ಫಾರೋ ವಿಲ್ ಬ್ಯಾನಿಶ್ ಫ್ರಮ್ ಆಫ್ ದ ಫೇಸ್ ಆಫ್ ದ ಅರ್ತ್ ಇನ್ ತ್ರೀ ಡೇಸ್ ಎಂತಹ ಮಾತುಗಳಿವೆ ಮೂರು ದಿನಗಳಲ್ಲಿ ಈ ಶ್ಲೋಕವನ್ನು ನೀವು ಈ ಜಗತ್ತಿಗೆ ಬೋಧಿಸಿದ್ದೇ ಆದರೆ ಮೂರೇ ಮೂರು ದಿನಗಳಲ್ಲಿ ನೋಡಿ ಸ್ವಾಮೀಜಿ ಕಾಲಾವಕಾಶ ಬೇರೆ ಹೇಳ್ಬಿಟ್ಟಿದ್ದಾರೆ ಮೂರೇ ಮೂರು ದಿನಗಳಲ್ಲಿ ಈ ಎಲ್ಲವೂ ಕೂಡ ಜಗತ್ತಿನ ಮೇಲಿನಿಂದ ಹೊರಟು ಹೋಗ್ತವೆ ಯಾವುದು ಡಿಸೀಸ್ ಯಾವುದೇ ರೋಗವಿರುವುದಿಲ್ಲ ಗ್ರೀಫ್ ಯಾವುದೇ ಶೋಕವಿರುವುದಿಲ್ಲ ಸಿನ್ ಯಾವುದೇ ಶಾಪವಿರುವುದಿಲ್ಲ ಮತ್ತು ಯಾವುದೇ ದುಃಖವಿರುವುದಿಲ್ಲ ಸಾರೋ ಯಾವುದೂ ಇರುವುದಿಲ್ಲ ಈ ಭೂಮಿಯ ಮೇಲೆ ಅಂತಹ ಶಕ್ತಿಶಾಲಿಯಾದಂತಹ ಭಗವಂತನ ಈ ಮಾತುಗಳು ಪುನಃ ಕೊನೆಯಲ್ಲಿ ಹೇಳ್ತಾರೆ ಏನು ಪವರ್ಫುಲ್ ಆಗಿ ಹೇಳ್ತಾರೆ ಇಫ್ ಒನ್ ರೀಡ್ಸ್ ದಿಸ್ ಒನ್ ಶ್ಲೋಕ ಇಫ್ ಒನ್ ರೀಡ್ ದಿಸ್ ಒನ್ ಶ್ಲೋಕ ಕ್ಲೈದ್ಯಂ ಮಾದಮಃ ಪಾರ್ಥ ಒನ್ ಗೆಟ್ಸ್ ಆಲ್ ದ ಮೆರಿಟ್ಸ್ ಆಫ್ ರೀಡಿಂಗ್ ದ ಎಂಟೈರ್ ಗೀತ ಎನ್ನಷ್ಟೆ ನಾನು ಇಡೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿರುವಂತಹ ಫಲವನ್ನು ಅತ್ಯಂತ ಸುಲಭವಾಗಿ ಹೇಳಿ ಅಂತ ಪಾರ್ವತಿ ಕೇಳದಂತೆ ಶಿವನನ್ನು ಅದಕ್ಕೆ ಶಿವ ಒಂದು ಉತ್ತರ ಕೊಟ್ಟ ಇಲ್ಲಿ ಸ್ವಾಮೀಜಿ ಒಂದು ಉತ್ತರ ಕೊಡ್ತಾ ಇದ್ದಾರೆ ನೀವು ಇಡೀ ಗೀತಕ್ಕೆ ಓದಬೇಕಾಗಿಲ್ಲ ಈ ಏಳ್ನೂರು ಶ್ಲೋಕವನ್ನು ಓದಿದಂಥ ಫಲ ನಿಮಗೆ ಬರುತ್ತೆ ಈ ಒಂದು ಶ್ಲೋಕ ನೀವು ಓದಿದರೆ ಸಾಧ್ಯ ಹಾಗಂತ ಒಂದೇ ಶ್ಲೋಕಕ್ಕೆ ಸೀಮಿತ ಮಾಡಬೇಡಿ ಅದು ಅರ್ಥವಾದ ಅಂದರೆ ಎಷ್ಟು ಶಕ್ತಿ ಇದೆ ಅದರಲ್ಲಿ ಅಂತ ಎಷ್ಟು ಶಕ್ತಿ ಇದೆ ಅಂತ ಪರಮಾತ್ಮನ ಮಾತುಗಳಲ್ಲಿ ಅಂದರೆ ಅದು ಅನುಷ್ಠಾನ ಚಂದ್ರೆ ಜೀವನದಲ್ಲಿ ಸುಮ್ ಸುಮ್ಮನೆ ಅಲ್ಲ ಯಾಕೆ ಅಂತ ಕಾರಣ ಹೇಳ್ತಾರೆ ಅವರೇ ಫಾರ್ ಎನ್ ದಿಸ್ ಒನ್ ಶ್ಲೋಕ ಲೈಸ್ ಇನ್ ಬೆಡೆಡ್ ದೋಜ್ ಆಫ್ ದ ಗೀತಾ ಸಮಸ್ತ ಭಗವದ್ಗೀತೆಯ ಯಾವ ಸಂದೇಶವಿದೆಯೋ ಅವೆಲ್ಲವೂ ಕೂಡ ಈ ಒಂದು ಶ್ಲೋಕದಿಂದ ನಮಗೆ ಸಿಗ್ತದೆ ಅಂತ ಸ್ವಾಮೀಜಿ ತುಂಬಾ ಇಷ್ಟವಾಗ್ತಾ ಹೀಗೆ ಇಲ್ಲಿ ಎರಡನೆಯ ಈ ಬಾಣ ಅತ್ಯಂತ ಪವರ್ಫುಲ್ ಆದಂತ ಬಾಣ ಭಗವಂತ ಬಿಡ್ತಕ್ಕಂಥದ್ದು ಅರ್ಜುನದ ಮೇಲೆ ಹೇ ಅರ್ಜುನ ಹೇ ಪಾರ್ಥ ಕ್ಲೈದ್ಯಂ ಮಹಾತ್ಮ ದಹ ಷಂಡತನವನ್ನು ಹೊಂದಬೇಡ ಬಿಟ್ಟು ಬಿಡು ನ ಏತತ್ ತ್ವಯಿ ಉಪಪದ್ಯತೆ ಇದು ನಿನಗೆ ಹೊಂದತಕ್ಕದ್ದಲ್ಲ ನಿನಗೆ ತ್ವಯಿ ಅಂದ್ರೆ ನೀನು ಅರ್ಜುನ ನೆನ್ಪಿಟ್ಕೋ ನೀನ್ ಯಾರು ಅಂತ ಬರ್ತ ಹೋಗ್ಬಿಟ್ಟಿದ್ಯಾ ನೀನು ಅರ್ಜುನ ಗಾಂಡೀರಿ ಅಂತಹ ನಿನಗೆ ಈ ಹೇಳಿತನವು ಸಲ್ಲದು ಇದನ್ನು ಬಿಟ್ಟುಬಿಡು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಿಷ್ಟ ಪರಂತಪ ನೀನು ಯಾರು ಪರಂತಪ ಹುಟ್ಟಿನಿಂದ ಇಲ್ಲಿಯವರೆಗೂ ನೀನು ಯಾವ್ಯಾವ ದುಷ್ಟರು ಪರ ಅಂದರೆ ದುಷ್ಟರು ಶತ್ರುಗಳು ಅವರನ್ನು ತಪಿಸಿದ್ಯಾ ಅವರು ಸುಟ್ಟು ಹೋಗುವಂತೆ ಮಾಡಿದ್ಯಾ ಅಂತಹೇ ಅರ್ಜುನ ತಕ್ಕುವ ಕ್ಷುದ್ರ ಹೃದಯ ದೌರ್ಬಲ್ಯ ನಿನ್ನಲ್ಲಿ ಈಗ ಬಂದಿರತಕ್ಕಂಥ ಅತ್ಯಂತ ಹೀನವಾದಂತಹ ಈ ಹೃದಯ ದೌರ್ಬಲ್ಯ ಮೋಹರೂಪವಾದಂತಹ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಉತ್ಸಿಷ್ಟ ಎದ್ದೇಳು ಅಂತ ಯುದ್ಧ ಮಾಡಲಿಕ್ಕೆ ಎದ್ದೇಳು ನಿನ್ನ ಸ್ವಧರ್ಮವನ್ನು ಆಚರಿಸ್ಲಿಕ್ಕೆ ಎದ್ದೇಳು ಅಂತ ಎರಡನೇ ಪವರ್ಫುಲ್ ಬಾಣ ಇತ್ತು ಯಾಕೆ ಪವರ್ಫುಲ್ ಬಾಣ ಅಂದರೆ ಯಾರಿಗಾದರೂ ನೀನೊಬ್ಬ ಹೇಳಿ ಅಂತ ಹೇಳಿದರೆ ಬಹುಶಃ ಅವರು ಹೇಳ್ತಾರೋ ಬೀಳ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಅರ್ಜುನನಿಗೆ ಯಾವಾಗ ನೀನೊಬ್ಬ ಹೇಳಿ ಅಂತ ಹೇಳಿ ಭಗವಂತನೇ ಅದು ಭಗವಂತ ಅಂತ ಸಾಕ್ಷಾತ್ತಾಗಿ ಅವನು ಒಪ್ಕೊಂಡಿಲ್ಲ ಈಗ ಈ ಸ್ಟೇಟ್ನಲ್ಲಿ ಅವನ ಮಾನಸಿಕ ಸ್ಥಿತಿಯಲ್ಲಿ ಅವನೊಬ್ಬ ಸಖ ಸ್ನೇಹಿತ ಒಬ್ಬ ಸ್ನೇಹಿತ ಹೀಗೆ ಏನಯ್ಯ ನೀನು ನೀನೊಬ್ಬ ಹೇಳಿ ಸತ್ ಅಂತ ಹೀಗೆ ಹೇಳಿಬಿಟ್ರೆ ಹೇಗಂತೆ ಒಳಗೆ ನನ್ನ ಸ್ನೇಹಿತ ನನ್ನ ಈ ರೀತಿ ಕಡೆಗಣಿಸ್ಬಿಟ್ನಲ್ಲ ಅಂತ ಆ ರೋಷ ಆ ಪೌರುಷ ಅದನ್ನ ಮೇಲಕ್ಕೆ ಹೇಳ್ಬೇಕು ಮೊದಲು ಯಾಕೆ ಹೀಗೆ ಹೇಳ್ದ ಅಂದರೆ ಮೊಟ್ಟ ಮೊನ್ನೆಯದಾಗಿ ಅವನಲ್ಲಿರ್ತಕ್ಕಂಥ ಪೌರುಷ ಎದ್ದರೆ ಅವನಲ್ಲಿರ್ತಕ್ಕಂಥ ಆ ಮೋಹ ಆ ಮಟ್ಟಿಗೆ ಕಡಿಮೆ ಆಗುತ್ತೆ ಇದು ಇದಿದ್ದಂಗೆ ತಕಡಿ ಈಗ ಈ ಪೌರುಷ ಅಂತಕ್ಕಂಥದ್ದು ಇಲ್ಲಿದೆ ತಕ್ಕಡಿ ಮೇಲೆ ಈ ದೌರ್ಬಲ್ಯ ಈ ಮೋಹ ಅಂತಕ್ಕಂಥದ್ದು ಶೋಕ ಅಂತಕ್ಕಂಥ ತುಂಬ ಭಾರವಾಗಿದೆ ನಿಮ್ಮ ಅದಕ್ಕೆ ಕೆಳಗಡೆನೆ ಕೂತ್ಕೊಂಡ್ಬಿಟ್ಟಿದ್ದಾವ ಮೇಲೆ ಮೇಲೆ ನಿಂತೇ ಇಲ್ಲ ಆ ಗ್ರಾವಿಟಿ ಪವರ್ ಜಾಸ್ತಿ ಆಗಿದೆ ಶೋಕದ ಭೂಮಿ ಕೆಚ್ಕೊಂಡ್ಬಿಟ್ಟಿದಾವನ್ನು ಈ ಭೂಮಿಯನ್ನು ಏಳಬೇಕು ಅವನಿಗೆ ತನ್ನ ಸ್ವಧರ್ಮವನ್ನು ಆಚರಿಸಬೇಕು ಹೀಗಾಗಿ ಅವನಿಗೆ ಸ್ವಲ್ಪ ಆ ಗ್ರಾವಿಟೇಷನ್ ಫೋರ್ಸಿಂದ ಮೇಲಕ್ಕೆ ಹೋಗಬೇಕಲ್ಲ ಅದಕ್ಕೆ ಶಕ್ತಿ ಬೇಕು ಅವನು ದೇಹದಲ್ಲಿ ಆ ಶಕ್ತಿ ಅವನಲ್ಲಿರತಕ್ಕಂಥ ಆ ಪೌರುಷವನ್ನು ಜಾಗ್ರತೆ ಮಾಡುವುದರ ಮೂಲಕ ಇಲ್ಲಿ ಆ ಕೃಷ್ಣ ಆ ಮಾತನ್ನು ಹೇಳ್ತಾ ಇದ್ದಾರೆ ಶ್ಲೈಪ್ಯವನ್ನು ಬಿಟ್ಟು ಬಿಡುವಂಥ ನಿಜವಾಗಿಯೂ ಕೂಡ ಅರ್ಜುನನಿಗೆ ಇಲ್ಲಿ ಹೇಳಿ ತನಗಿತ್ತೆ ಅಂದರೆ ಇತ್ತು ಇಲ್ಲ ಎರಡೂ ಹೌದು ಇದೇನು ಸ್ವಾಮಿ ಇತ್ತು ಅಂತೀರಾ ಇಲ್ಲನೂ ಅಂತೀರಾ ಇದೇನು ಆ್ಯನ್ಸರಾ ಯಾವುದಾದ್ರೂ ಆ್ಯನ್ಸರ್ ಅಂದರೆ ಯಾವಾಗಲೂ ಒಂದೇ ಆಗಿರುತ್ತೆ ಹೌದು ಅಥವಾ ಇಲ್ಲ ನೀವು ಹೌದು ಅಂತೂ ಹೇಳ್ತೀರಾ ಇಲ್ಲ ಅಂತೂ ಹೇಳ್ತೀರಾ ಅದು ಹಾಗೆ. ಯಾಕೆ ಅಂದರೆ ಸ್ವಭಾವತ ಸ್ವಭಾವತಃ ನರನ ಅಂಶನಾದಂತಹ ಅರ್ಜುನನಲ್ಲಿ ಒಂದಿನೂ ಕೂಡ ಹೇಡಿತನ ಬಂದೇ ಇಲ್ಲ ಯಾವತ್ತೂ ಕೂಡ ಅವನಿಗೆ ಬಂದಿಲ್ಲ ಇಲ್ಲಿಗೆವರೆಗೆ ಅವನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಅವನನ್ನು ಆ ಹೇಳಿದನ ಕಾಣಿಸ್ತಿಲ್ಲ ಅಂತಹ ಆ ವಿರಾಟದ ಗೋಗ್ರಹಣ ಗೋ ಹರಣ ಸಂದರ್ಭದಲ್ಲಿ ಉತ್ತರ ಅವನೊಬ್ಬ ಹೇಳಿ ಅವನಿಗೂ ಇವನಿಗೂ ಕಂಪೇರ್ ಮಾಡಲಿಕ್ಕೆ ಅದು ತರವಲ್ಲ ಯಾಕೆಂದರೆ ಅವನು ಹುಟ್ಟಿದಾದ್ರಿಂದ ಹೇಳಿ ಅವನು ಉತ್ತರ ಕುಮಾರ ಹೇಳಿ ಅವನು ಅವನಲ್ಲಿ ಪೌರುಷವೇ ಇರಲಿಲ್ಲ ಅವನಿಗೆ ಉತ್ತರ ಆದರೆ ಅರ್ಜುನನ ಪ್ರಶ್ನೆ ಅದಲ್ಲ ಅರ್ಜುನನಲ್ಲಿ ಮೋಹದಿಂದ ಉಂಟಾದಂತಹ ತನ್ನ ಸ್ವರೂಪದ ಮರಳಿನಿಂದ ತಾತ್ಕಾಲಿಕವಾಗಿ ಬಂದಂತಹ ಆ ಹೇಳಿತನ ಅದಕ್ಕೋಸ್ಕರ ಇಲ್ಲಿ ಭಗವಂತ ನಿನ್ನ ಹೇಳಿತನವನ್ನು ಬಿಡು ಅಂತ ಹೇಳ್ತಾನೆ ಇಲ್ಲಿ ಕೆಲವರು ಹೇಳ್ತಾರೆ ಕೆಲವು ಕಮೆಂಟೇಟರ್ಸ್ ಏನು ಅಂದರೆ ಇಲ್ಲಿ ಸುಮ್ಮನೆ ಭಗವಂತ ಹೇಳ್ತಾ ಇದ್ದಾನೆ ಅವನಿಗೆ ಹೇಡಿತನ ಇರಲಿಲ್ಲ ಅಂತ ಹಾಗಲ್ಲ ಇಲ್ಲೇ ಹೋದರೆ ಆಗ ಭಗವಂತನ ಮಾತು ಇದಾಗುತ್ತೆ ಹೇಳಿತನ ಬಿಡು ಅಂದರೆ ಹೇಳಿತನ ಇತ್ತು ಅಂತ ಭಗವಂತ ತಿಳ್ಕೊಂಡಿದ್ದ ಭಗವಂತ ತಿಳ್ಕೊಂಡಿದ್ದ ಅಂದರೆ ಭಗವಂತ ತಿಳ್ಕೊಂಡಿದ್ದು ತಪ್ಪು ಅಂತ ಆಗತ್ತೆ ಭಗವಂತ ತಿಳ್ಕೊಂಡಿದ್ದು ನೀವು ತಪ್ಪು ಅಂದರೆ ಇಡೀ ಭಗವದ್ಗೀತೆ ನೀವು ಓದೋಗಿಲ್ಲ ಯಾಕೆ ಅಂದರೆ ಇಡೀ ಭಗವಂತ ಹೇಳಿದ್ದೇ ಭಗವಂತ ಭಗವಂತ ಇಲ್ಲೇ ತಪ್ಪು ಹಿಳ್ಕೊಂಡಿದ್ದ ಅಂದರೆ ಇನ್ನು ಉಳಿದಿದ್ದು ಈ ಶ್ಲೋಕದಲ್ಲಿ ಒಂದು ತಪ್ಪು ತಪ್ಪು ತಿಳ್ಕೊಂಡಿಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಲಾಜಿಕ್ ಬಂದಿರುತ್ತೆ ಸರ್ಕಾರ ಆದ್ದರಿಂದ ಹೀಗೆ ಸರಿಯಲ್ಲ ನಿಜವಾಗಿಯೂ ಅವನಲ್ಲಿದ್ದಂತಹ ತಾತ್ಕಾಲಿಕ ತಾತ್ಕಾಲಿಕವಾದಂತಹ ಹೇಳಿತನ ಅದನ್ನು ನೋಡ್ದ ಅವನು ಈಗ ಅವನ ಸ್ವರೂಪವನ್ನು ಜಾಗೃತಗೊಳಿಸಬೇಕು ಆ ತಾತ್ಕಾಲಿಕವಾದಂತಹ ಬಂದಂತಹ ಹೇಳಿತನವನ್ನು ಬಿಡಿಸ್ಬೇಕು ಆದ್ದರಿಂದ ಈ ಬಾಣವನ್ನು ಬಿಟ್ಟ ಅವನಿಗೆ ನಿನ್ನ ಹೇಳಿತನವನ್ನು ಬಿಟ್ಟು ಈಗ ಎದ್ದೇಳು ಆ ಯುದ್ಧವನ್ನು ಮಾಡು ಅಂತ ಹೇಳ್ದ ಈಗ ಸ್ವಲ್ಪ ಚುರುಕು ಮುಟ್ಟು ಚುರುಕು ಮುಟ್ಟಿದ ತಕ್ಷಣ ಚುರುಕು ಮುಟ್ಟಿದ್ರೂ ಕೂಡ ಮೋಹ ಸರಿಯಾಗಿ ಇನ್ನೂ ಹೋಗಿಲ್ಲ ಶೋಕ ಇನ್ನೂ ಹೋಗಲಿಲ್ಲ ಅವನು ಯಾಕೆ ಅಂದರೆ ಇನ್ನೂ ಧರ್ಮದಲ್ಲಿ ಧರ್ಮದ ವಿಷಯದಲ್ಲಿ ಅವನಿಗೆ ಮೋಹ ಇದೆ ಅದನ್ನೇ ಮುಂದೆ ಹೇಳ್ತಾನೆ ಧರ್ಮ ಸಂಮೂಢೇತಾ ಅಂತ ಅವನು ಒಪ್ಕೊಳ್ತಾನೆ ಆ ಒಪ್ಕೊಳ್ಳೋದು ಅಂದರೆ ಅಷ್ಟೇ ಕಷ್ಟ ಅದು ಯಾರ್ಯಾರು weakness ವೀಕ್ನೆಸ್ಸನ್ನು ಇನ್ನೊಬ್ಬರು ಮುಂದೆ ಈಗ ಒಪ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭವಾಗಿ ಯಾರ್ಯಾರು ಸ್ವಾಭಿಮಾನ ಇರ್ತಕ್ಕಂಥವ್ರು ಒಪ್ಕೊಳ್ಳೋದಿಲ್ಲ ನಾನು ಮಾಡಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಯಾವಾಗ ಹೀಗಿರುತ್ತೋ ಆಗ ಜ್ಞಾನ ಒಳಗೆ ಬರೋದಿಲ್ಲ ಆದರೆ ಭಗವಂತ ಅರ್ಜುನನ ಪ್ರಿಯನಾದ್ದರಿಂದ ಅವನು ಹೇಗಾದರೂ ಮಾಡಿ ಜ್ಞಾನವನ್ನು ಕೊಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಗಾದರೂ ಮಾಡಿ ಆದ್ದರಿಂದ ಇಲ್ಲಿ ಬರೆಸ್ತಾ ಇದ್ದು ಬಾಯಿಂದ ಪುನಃ ಇನ್ನೊಂದಿಷ್ಟು ಸೈಕೋ ಅನಾಲಿಸಿಸ್ ಮಾಡಲಿಕ್ಕೆ ಇನ್ನೊಂದು ಮಾತನ್ನು ಬರ್ಸ್ತಾ ಇದ್ದಾನೆ ಪುನಃ ಗೋಳು ಅರ್ಜುನ ಉವಾಜ ಅರ್ಜುನ ಅಥವಾ ಹೇಗೆ ಉವಾಜ ಅಂದರೆ ಹೇಳ್ದ ಹತ್ಕೊಂಡ ಹತ್ಕೊಂಡೆ ಹೇಳ್ದ ಹೇಗೆ ಅಂದರೆ ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶು ಭಿ ಪ್ರತಿ ಪೂಜಾರ್ಹೌ ಹರಿಸೂದನ ಪೂಜಾರ್ಹ ವರಿಸೂದನ ಅಂತೇಳಿ ಅದು ಸಂಧಿ ಪೂಜಾರ್ಹೌ ಅರಿಸೂದನ ೇ ಶತ್ರು ಸೂದನೇ ಶತ್ರುವನ್ನು ಕೊಲ್ಲುವವನೇ ಅರಿ ಅಂದರೆ ಕಾಮಸ್ಪ್ರೋದಾದಿಗಳೇ ಅರಿ ನಮ್ಮಲ್ಲಿರ್ತಕ್ಕಂಥ ಕಾಮಸ್ಪ್ರೋದಾದಿಗಳೇ ಅರಿ ಅಂತಹ ಕಾಮಪ್ರೋದಾದಿಗಳ ಶತ್ರುಗಳನ್ನು ನಾಶ ಮಾಡುವಂತಹ ಸೇತು ಅರಿ ಸೂದನೇ ನನ್ನ ಪ್ರಶ್ನೆ ಹೇಳಿದನ ಅಲ್ಲಪ್ಪ ನೀನು ಕೇಳ್ಕೊಂಡಿದ್ಯಾ ನನಗೆ ಹೇಳಿತನ ಇದೆ ಅಂತ ಅದಕ್ಕೆಲ್ಲ ನಾನಿಲ್ಲಿ ಹೇಳ್ತಾ ಇರೋದು ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಹೇ ಮಧುಸೂದನ ಭೀಷ್ಮನನ್ನು ಮತ್ತು ದ್ರೋಣರನ್ನು ನಾನು ಹೇಗೆ ಈ ಯುದ್ಧದಲ್ಲಿ ಯಿಶುಬಿಹಿ ಪ್ರತಿಯೋತ್ಯ ಬಾಣಗಳಿಂದ ಎದುರಿಸಲಿ ಅಂದರೆ ಯುದ್ಧ ಮಾಡಲಿ ಅವರ ಮೇಲೆ ಹೇಗಾದರೂ ನಾನು ಬಾಣ ಬಿಡಲಿ ಯಾಕೆ ನನಗೆ ಅದೇ ನೆನಪಾಗ್ತಾ ಇದೆ ಏನು ಆ ದ್ರೋಣ ಅತ್ಯಂತ ಶ್ರದ್ಧೆಯಿಂದ ಅರ್ಜುನನಿಗೆ ಇದು ಹೇಳ್ಕೊಟ್ಟಿದ್ರು ಏನನ್ನ ಇಲ್ಲಿ ವಿದ್ಯೆಯನ್ನ ತನ್ನ ಮಗನಿಗೂ ಹೇಳ್ಕೊಡದೆ ಅದು ಅರ್ಜುನನಿಗೆ ಗೊತ್ತಿತ್ತು ಅಶ್ವತ್ಥಾಮನಿಗೂ ಹೇಳ್ಕೊಡದೆ ಇರುವಂತಹ ಅತ್ಯಂತ ರಹಸ್ಯವಾದಂತಹ ಅಸ್ತ್ರಗಳನ್ನೆಲ್ಲ ಅರ್ಜುನನಿಗೆ ಹಾಗೆ ಹೇಳ್ಕೊಡ್ತಾ ಇದ್ದ ಅವನು ಒಂದು ಕೇಳಿದ್ರೆ ಎರಡೇ ಹೇಳ್ಕೊಡ್ತಾ ಅಷ್ಟು ಖುಷಿ ಅರ್ಜುನನ ಅಂತಹ ನನ್ನ ಮೇಲೆ ಕೃಪೆ ಮಾಡಿದಂತಹ ಈ ಗುರು ಈ ಗುರುವಿನ ಮೇಲೆ ಬಾಣ ಬಿಡಬೇಕಲ್ಲ ನೋಡಿ ಇದೇ ಹೇಳುದು ಮೋಹ ಅಂದರೆ ಕೇಡಿತನ ಈಗ ಹೊರಟೋಯ್ತು ಆದರೆ ಆ ಮೊಹ ಇತ್ತು ಯಾಕೆ ಅಂದರೆ ದ್ರೋಣಾಚಾರ್ಯರ ಮೇಲೆ ಬಾಣ ಬಿಟ್ಟರೆ ಅದು ಪೂಜೆ ಯಾಕೆ ಪೂಜೆ ಆಗುತ್ತೆ ಹಿಂದೆ ಅರ್ಜುನ ಕೇಳಿದ್ದ ನಿಮಗೆ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲಿ ನಿಮ್ಮ ಗುರುದಕ್ಷಿಣೆಯನ್ನು ಯಾವ ರೀತಿಯಲ್ಲಿ ತಂದುಕೊಡಲಿ ಅಂತ ಆಗ ದ್ರೋಣ ಷರತ್ ಹಾಕ್ತಾನೆ ನನ್ನ ಮೇಲೆ ನೀನು ಯುದ್ಧ ಮಾಡಬೇಕು ಅದೇ ನೀನು ನನಗೆ ಕೊಡ್ತಕ್ಕಂಥ ಕಾಣಿಸ್ತೀವಿ ನೋಡಿ ಇದನ್ನು ಅರ್ಜುನ ಮರ್ತೇ ಹೋಗಿಬಿಟ್ಟ ಯಾಕೆ ಮರ್ತು ಹೋದ ಸ್ಮರಣಶಕ್ತಿ ಎಲ್ಲಿ ಹೋಯ್ತು ಆರ್ಗ್ಯುಮೆಂಟ್ ಮಾಡುವಾಗ ನೀವೆಲ್ಲ ಜ್ಞಾಪಿಸ್ಕೋಬೇಕಲ್ಲ ಎಲ್ಲೂ ಹೋಯ್ತು ಸ್ಮರಣಶಕ್ತಿ ಎಲ್ಲೂ ಓಡೋಯ್ತು ಯಾವ ಮರ ಅಂತೋ ಯಾವ ಬೆಟ್ಟ ಅಂತ ಎಲ್ಲೂ ಇಲ್ಲ ಅಲ್ಲೇ ಇತ್ತು ಮೋಹ ದೊಡ್ಡದಾಗಿ ಆವರಿಸಿಕೊಂಡ ಮೋಹ ಈಗ ಹೇಳ್ತಾ ಇದ್ದೀನಿ ಆ ದ್ರೋಣದ ಮೇಲೆ ನಾನು ಹೇಗೆ ಬಾಣಬಿಡೀವಿ ನನ್ನ ಗುರುಗಳವರು ಯಾಕೆ ಪೂಜಾ ಪೂಜೆಗೆ ಅರ್ಹರಾದಂತಹ ಇಬ್ಬರು ವ್ಯಕ್ತಿಗಳು ನನ್ನ ಮುಂದೆ ನಿಂತಿದ್ದಾರೆ ಯಾರೋ ಭೀಷ್ಮಾಚಾರತಯ್ಯೋ ನನ್ನ ತಾತ ನಾನು ಚಿಕ್ಕ ಹುಡುಗನಾಗಿದ್ದಾಗ ಮಗು ಮಗುವಾಗಿದ್ದಾಗ ಅವರು ತೊಡೆ ಮೇಲೆ ನಾನು ಆಟ ಆಡ್ತಾ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಲಾಲಿಸಿ ಪೋಷಿಸಿದಂತಹ ಅಂತಹ ಪೂಜೆ ಮಾಡಲು ಅರ್ಹರಾದಂತಹ ಆ ವ್ಯಕ್ತಿಯ ಮೇಲೆ ನೀರು ನನ್ನ ಕಠಿಣಮಯವಾದಂತಹ ಬಾಣಗಳಿಂದ ಹೇಗೆ ನಾನು ಯುದ್ಧ ಮಾಡಲಿ ಅಂತ ನೋಡಿ ಇಷ್ಟು ಬಗಿದೆ ಆದರೂ ಕೂಡ ಅವನಲ್ಲಿ ಆ ಇದು ಹೋಗಿರಲಿಲ್ಲ ಸ್ವಲ್ಪ ಇತ್ತು ಇನ್ನು ಯಾಕೆ ಅಂದರೆ ಬರುತ್ತೆ ಮಹಾಭಾರತದ ಯುದ್ಧದ ಮಧ್ಯದಲ್ಲಿ ಭೀಷ್ಮ ಪರ್ವನು ಬರುತ್ತೆ ಭೀಷ್ಮರ ಮೇಲೆ ಅವನು ಬಿಡ್ತಕ್ಕಂತಹ ಬಾಣಗಳು ಅವರನ್ನು ಏನು ಮಾಡ್ತಾನೆ ಇರಲಿಲ್ಲ ನಿಜವಾಗಿಯೂ ಅರ್ಜುನನ ಬಾಣಗಳು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ವೈರಿಯನ್ನು ಚಿತ್ರ ಚಿತ್ರ ಮಾಡುವಂತಹ ಬಾಣಗಳು ಆದರೆ ಭೀಷ್ಮೇನೇ ಅವುಗಳು ಕೂವದ ರೀತಿಯಲ್ಲಿ ಹೋಗ್ತಾ ಇದೆ ಕೃಷ್ಣನಿಗೆ ಸಂಶಯ ಬಂತು ಇವನು ಇನ್ನೂ ಕೂಡ ಏನೋ ಒಂದು ರೀತಿಯಲ್ಲಿ ಇಲ್ಲಿ ಮೋಹ ಇಟ್ಟುಕೊಂಡಿದ್ದಾನೆ ಅಂತ ಅತ್ಯಂತ ಕೋಪಭರಿತನಾಗಿ ಅವನೇ ಇದರಿಂದ ಎದ್ದು ಭೀಷ್ಮಾಚಾರ್ಯ ಕೊಲ್ಲಿಕೋಗ್ತ ಅಲ್ಲಿ ರಥಾಂಗಪಾಣಿ ರಥದ ಚಕ್ರವನ್ನೇ ತೆಗೆದುಕೊಂಡು ಭೀಸ್ಮರ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೋಗ್ತಾವ ಯಾಕೆ ಅಂದರೆ ಅಲ್ಲೂ ಕೂಡ ತಮಾಷೆ ನೋಡಿ ತನ್ನ ಪ್ರತಿಜ್ಞೆ ಭಂಗ ಮಾಡಿದ್ಯಾಕೆ ಅವನು ಅಂದರೆ ಇವನನ್ನು ಪುನಃ ಇದು ಮಾಡಲಿಕ್ಕೆ ಯುದ್ಧ ಮಾಡು ಅಂತ ಪ್ರೋತ್ಸಾಹಿಸು ಯಾಕೆ ಸ್ವಧರ್ಮ ಭ್ರಷ್ಟನಾಗಿದ್ದ ಒಂದು ತನ್ನ ಸ್ವಧರ್ಮವನ್ನು ಮಾಡಬೇಕಾದ್ರೆ ಅರ್ಧ ಮನಸ್ಸಿನಿಂದ ಹೀಗೆ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಮನಸ್ಸು ಕೊಡದೆ ಹೋದರೆ ಸ್ವಧರ್ಮದಿಂದ ಭ್ರಷ್ಟ ಸ್ವಧರ್ಮದಿಂದ ಭಕ್ತನಾದರೆ ಪಾಪ ಯಾರು ಕೊಡೋದು ಅವನಿಗೆ ನನಗಲ್ಲ ಕೃಷ್ಣನಿಗೆಂದು ಬರ್ತಿರಲಿಲ್ಲ ಆದರೂ ಕೂಡ ನನ್ನ ಸ್ನೇಹಿತನಿಗೆ ಪಾಪ ಬಂದೀತಲ್ಲ ಅನ್ನುವಂತಹ ಕೃಪೆಯಿಂದ ದಯೆಯಿಂದ ನನ್ನ ಪ್ರತಿಜ್ಞೆ ಭಂಗಾರದೂ ಪರವಾಗಿಲ್ಲ ನನ್ನ ಲೋಕ ಪ್ರತಿಜ್ಞಾಹೀನ ವ್ಯಕ್ತಿ ಅಂತ ಕರೆದರೂ ಪರವಾಗಿಲ್ಲ ಅವನು ಒಳ್ಳೆಯದಾಗ ಅನ್ನುವಂಥ ಮಹಾನ್ ಗುಣದಿಂದ ಆತ ಭೀಷ್ಮಾಚಾರ್ಯನ ಪ್ರಹರಿಸಲಿಕ್ಕೆ ಹೋಗ್ತಾನೆ ಕೃಷ್ಣ ನೋಡಿದ್ರು ಅದು ಅನ್ಸೆಲ್ಫಿಷ್ನೆಸ್ ಅಂದರೆ ಇದು ನಿಸ್ವಾರ್ಥ ಸ್ವಾಮೀಜಿ ಹೇಳ್ತಾರಲ್ಲ ನಿಸ್ವಾರ್ಥದ ಪರಮಾಕಾಕ್ಷೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಕೀರ್ತಿಯನ್ನು ಕಡೆಗಣಿಸಿ ತನ್ನ ಶಿಷ್ಯನ ಒಂದು ಇದಕ್ಕೋಸ್ಕರ ಶ್ರೇಯಸ್ಸಿಗೋಸ್ಕರ ಆಧ್ಯಾತ್ಮಿಕ ಶ್ರೇಯಸ್ತಿಗೋಸ್ಕರ ಆತ ಆ ರೀತಿಯಾಗಿ ಮಾಡ್ತಾನೆ ನಂತರ ಅರ್ಜುನಿಗೆ ಇದು ಬರುತ್ತೆ ನಿಜವಾಗ್ಲೂ ಈಗ ಇದು ಶುರುವಾಗುತ್ತೆ ಯಾಕಂದರೆ ಕೃಷ್ಣನ ಮೇಲೂ ಬಾಣ ಬಿದ್ದಿದೆ ಅವನಿಗೂ ಕೂಡ ಇಲ್ಲಿ ಬಾಣ ಬಿದ್ದು ಏಟಾಗಿದೆ ಆ ಭೀಷ್ಮಾಚಾರ್ಯರು ಭಾನ ಅವನು ಹೇಳ್ತಾನೆ ನಾನು ಶಪಥ ಮಾಡ್ತೇನೆ ಇಷ್ಟ ದೀಸ್ಟ್ ಒಳಗೆ ಇವತ್ತು ಸಾಯಂಕಾಲದೊಳಗೆ ನಾನು ಭೀಷ್ಮಾಚಾರ ಕೆಳಗಡೆ ಕೆಡಗು ಬಿಡ್ತೇನೆ ಹಾಗೆ ಆ ಶಪಥ ಅವನು ಬಾಯಿಯಿಂದ ಬರಬೇಕಾಗಿತ್ತು ಹಾಗೆ ಕೃಷ್ಣ ಬೇರೆ ಬೇರೆ ರೀತಿಯಿಂದ ಅವನು ನೀವು ಸ್ಟಡಿ ಮಾಡಿದ್ರೆ ಶ್ರೀ ಕೃಷ್ಣ ಎಸ್ ಸೈಕಾಲಜಿಸ್ಟ್ ಅಂತ ಅದೊಂದು ದೊಡ್ಡ ಪಿ ಎಚ್ ಡಿ ಸಬ್ಜೆಕ್ಟ್ ಮನಃಶಾಸ್ತ್ರಜ್ಞರಾಗಿ ಶ್ರೀಕೃಷ್ಣ ಪರಮಾತ್ಮ ಅಂತ ಅದ್ರ ಮೇಲೆ ಒಂದು ಪಿ ಎಚ್ ಡಿ ಮೇಲೋ ಪಿ ಎಚ್ ಕಾದಂಬರಿ ಮೇಲೆ ಪಿ ಎಚ್ ಕಾದಂಬರಿ ಮೇಲೆ ಓ ರಾಮಾ ಇವರಿಗೆ ಬೇರೆ ಏನೂ ಸಿಗಲಿಲ್ಲ ಕಾದಂಬರಿ ಮೊದಲೇ ಇದು ಕಪೋಲ ಕಲ್ಪಿತ ಆ ಕಪೋಲ ಕಲ್ಪಿತವಾದಂತಹ ಕಾದಂಬರಿ ಮೇಲೆ ಇವರ ಕಪೋಲ ಕಲ್ಪಿತವಾದಂತಹ ವಿಷಯವನ್ನ ಬರೋ ಅದು ಪಾಪ ಅದು ಬರೀಲಿಕ್ಕಾಗಲೇ ಇವರ ಮೆಂಟರ್ ಯಾರು ಇರ್ತಾರೋ ಅವರೇ ಬರ್ಕೊಟ್ಟು ಇವ್ರ ಹೆಸರು ಹಾಕಿ ಅವ್ರಿಗೆ ಒಂದಿಷ್ಟು ಒಂದು ಲಕ್ಷ ಕೊಟ್ಟು ಸೂಟ್ ಕೇಸು ಇವರು ಪಿ ಎಚ್ ಪಡೆಯುವಂತಹ ಪರಿ ಆಕಟಕಟಾ ಏನೇ ಇಲ್ಲಿ ಇಲ್ಲಿ ಹೀಗೆ ಬಂತು ಅವನ ಬಾಯಿಯಿಂದ ಇವರು ಪೂಜಾರ್ಹರು ಇವ್ರನ್ನ ಹೇಗೆ ನಾನು ಎದುರಿಸಲಿ ಹೇ ಅರಿಿಸುವುದನ್ನು नान युद्ध पुनः हेल्त अदर्म वासने अर्थने काम वेवल धर्म वासने अहत्वा महानुभावान श्रेय भोक्त भैक्षमोकेहजीय भोग ಹೇ ಪರಮಾತ್ಮ ಹೇ ಸಖ ಅಹತ್ವ ಕೊಲ್ಲದೆಯೇ ಗುರುಗಳನ್ನು ಎಂತಹ ಗುರುಗಳು ಮಹಾನುಭಾವರಾದಂತಹ ಗುರು ಅಲ್ಪಾತ್ಮರಲ್ಲ ಮಹಾನುಭಾವರಾದಂತಹ ಗುರುಗಳು ನಮಗೆ ಎಲ್ಲ ಸಕಲ ವಿದ್ಯೆಯನ್ನು ಕೊಟ್ಟಂತಹ ಈ ಗುರುಗಳನ್ನು ಕೊಲ್ಲದೆಯೇ ಶ್ರೇಯೋ ಭೋಕ್ತಂ ನಾವು ಶ್ರೇಯಸ್ಸನ್ನು ಅನುಭವಿಸುವುದಕ್ಕಿಂತ ಬದಲು ಈ ಲೋಕದಲ್ಲಿ ಭೈಕ್ಷಂ ಭೈಕ್ಷ ಅಂದರೆ ಎರಡರ್ಥ ಒಂದು ಭಿಕ್ಷೆ ತಿರುಪೆ ಎತ್ತಿ ತಿನ್ನುವಂಥದ್ದು ಇವರನ್ನು ಗೆದ್ದು ಇವರ ಆಸ್ತಿಯನ್ನ ತಿನ್ನುವುದಕ್ಕಿಂತದ್ದು ನಾವು ಈ ಯುದ್ಧವನ್ನು ಬಿಟ್ಟು ತಿರುಪೆ ಎತ್ತಿ ತಿನ್ನುವುದು ಅಥವಾ ಭೈಕ್ಷ ಅಂದರೆ ಸನ್ಯಾಸ ಸನ್ಯಾಸ ಜೀವನದ ಸನ್ಯಾಸ ಜೀವನದಲ್ಲೂ ಅದೇನೇ ಸನ್ಯಾಸಿಗಳಿಗೆ ಭಿಕ್ಷು ಅಂತ ಹೆಸರು ಯಾಕೆ ಅಂದ್ರೆ ಭಿಕ್ಷೆ ಬೇಡಿಕೊಂಡು ಇರತಕ್ಕಂತಹ ಭಿಕ್ಷೀವಿಗಳು ಹೀಗೆ ಭೈಕ್ಷಂ ಸನ್ಯಾಸವಾದರೂ ಲೇತು ಅಥವಾ ಕೃಪೆ ಎತ್ತಿ ತಿನ್ನುವುದಾದರೂ ಲೇತು ನೋಡಿ ಧರ್ಮದ ವಾದನೆ ಇದ್ರೂ ಕೂಡ ಅಧರ್ಮದ ಮಾತ್ರ ಬರ್ತಾ ಇದೆ ಅದನ್ನು ಮುಂದೆ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಹತ್ವಾರ್ಥ ಕಾಮಾಂತು ಗುರು ಇಹ ಇವ ಈ ಲೋಕದಲ್ಲಿ ಅರ್ಥಕಾಮರಾದಂತಹ ಭೀಷ್ಮಾಚಾರ್ಯರು ತಾವೇ ಹೇಳ್ಕೊಂಡಿದ್ದಾರೆ ನಾನು ಅರ್ಥ ಕಾಮನಾಗಿ ದುರ್ಯೋಧನ ಕೆಳಗೆ ಕಟ್ಟು ಬಿದ್ದಿದ್ದೇನಪ್ಪ ಹೇ ಯುಧಿಷ್ಠಿರ ನಾನು ತಿಳ್ಕೊಂಡಿದ್ದೆ ಮನುಷ್ಯ ಅರ್ಥನಿಗೆ ಅರ್ಥಕ್ಕೆ ಒಡೆಯ ಅಂತ ಆದರೆ ಅರ್ಥಕ್ಕೆ ಮನುಷ್ಯ ದಾಸನೇ ಸರಿ ಅನ್ನುವಂಥ ಮಾತನ್ನು ಭೀಷ್ಮಾಚಾರ್ಯರು ಯುಧಿಷ್ಣನ ಮುಂದಿಗೆ ಒಪ್ಕೊಳ್ತಾರೆ ನಾನು ಅರ್ಥಕ್ಕೋಸ್ಕರ ಗಂಟು ಬಿದ್ದು ಇವನು ಬಳಿಯಲಿದ್ದೇನೆ ಅಂತ ಅದನ್ನು ಸಂಜಾಯಿಸುವಂಥ ರೀತಿಯಲ್ಲಿ ಮುಂದೆ ಕೃಷ್ಣ ಕೂಡ ಹೇಳ್ತಾನೆ ಸಂಧಾನಕ್ಕೆ ಹೋದವನು ಮುಂದೆ ಹೇಳ್ತಾನೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ತುಂಬ ಸ್ವಾರಸ್ಯಕರವಾಗಿದೆ ಈ ಲಿಂಕು ಈ ಲಿಂಕು ನಾವು ಭೀಷ್ಮಾಚಾರ ಸರಿ ಅನ್ನುವಂಥ ವಾದವನ್ನು ಅದು ಮುರಿತದೆ ಮುರಿತದೆ ನೋಡಿ ಅರ್ಥಕಾಮು ಯಾರು ಅರ್ಥವನ್ನೇ ಕಾಣಿಸ್ತಾ ಇರ್ತಕ್ಕಂತಹ ಈ ಗುರುಗಳನ್ನು ತೃಣಾಚಾರ ಅರ್ಥಕಾಮಿಗಳು ಹಾಗೆಯೇ ಕೃಪಾಚಾರ ಅರ್ಥಕಾಮಿಗಳು को अधिग्धां रक्तिप्तव भोग भोग दिवस भोगपत् भुंगी ना ऊटमी बता याक ना ऊटमे बंदा आलोचने बेन आलोचने अयो नम सू ए बंत युद्धमी बनते ಯಾರನ್ನ ಯುದ್ಧ ಮಾಡಿ ಬಂದದ್ದು ಆ ಯುದ್ಧದಲ್ಲಿ ಯಾರನ್ನು ಕೊಲಬೇಕಾಯಿತು ನಮ್ಮ ಗುರುಗಳನ್ನು ಕೊಲಬೇಕಾಯಿತು ಅವರನ್ನು ಕೊಂದು ಅವರ ರಕ್ತಲಿಪ್ತವಾದಂತಹ ಈ ಸಂಪತ್ತನ್ನು ಇವತ್ತು ನಾವು ಊಟ ಮಾಡಬೇಕಾಗಿದೆ ಅಂತ ಆಗಲೂ ಕೂಡ ಪಾಪವೇ ನು ಬರುತ್ತೆ ಅಂತ ಇದು ಇನ್ನೊಂದು ರೀತಿಯ ಸೈಕಾಲಜಿಕಲ್ ಇದು ಅವನು ಹೇಳಿದ್ದು ಸರಿ ಯಾಕೆ ಅಂದರೆ ಅದನ್ನು ಹೇಳ್ತೇನೆ ಶಾಸ್ತ್ರದಲ್ಲಿ ಮುಖ್ಯವಾಗಿ ಉಪನಿಷತ್ನಲ್ಲಿ ಛಾಂದ್ರೋಗಿ ಉಪನಿಷ್ ನಾನು ಮಾತಾಡುತ್ತೆ ಯಾವ ರೀತಿಯಾಗಿ ಆಹಾರವನ್ನು ನಾವು ತೆಗೆದುಕೊಳ್ತೇವೆಯೋ ಆಹಾರದ ಗುಣಗಳು ಸೂಕ್ಷ್ಮವಾದಂತಹ ಭಾಗ ನಮ್ಮ ಮನಸ್ಸಾಗತ್ತೆ ಸ್ಥೂಲವಾದಂತಹ ಭಾಗವೇ ನಮ್ಮ ದೇಹವಾಗತ್ತೆ ಆದ್ದರಿಂದ ಆಹಾರ ಶುದ್ಧವು ಸತ್ವ ಶುದ್ಧಿ ಆಹಾರ ಶುದ್ಧವಾಗಿದ್ದರೆ ಸತ್ವ ಅಂದರೆ ಮನಸ್ಸು ಶುದ್ಧವಾಗಿರುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ಸ್ಮೃತಿ ದೃಢವಾಗಿರುತ್ತದೆ ಸ್ಮೃತಿ ಅಂದರೆ ನಾವು ಓದಿದ್ದು ಧರ್ಮ ಧರ್ಮದ ಸ್ಮೃತಿ ಹಾಗೆ ಉಳ್ಕೊಂಡಿರುತ್ತೆ ಇಲ್ಲದೆ ಹೋದರೆ ಆಹಾರ ಅಶುದ್ಧಿ ಇದ್ರೆ ನಾವು ಬೇಕಾದಂತಹ ಸಮಯದಲ್ಲಿ ಧರ್ಮ ನಮ್ಗೆ ಮುಂದೆ ಬರೋದಿಲ್ಲ ಧರ್ಮ ನಮ್ಮ ಮುಂದೆ ನಮ್ಮ ಕೆಲಸಕ್ಕೆ ಬರದೇ ಹೋದರೆ ನಾವು ಮಾಡೋದೆಲ್ಲ ಅಧರ್ಮವೇ ಆಗುತ್ತೆ ನೋಡಿ ಸೀಕ್ರೆಟ್ ಇದು ಆದ್ದರಿಂದ ಆಹಾರ ಶುದ್ಧಿ ಇರಬೇಕು ಆಹಾರ ಶುದ್ಧಿ ಇರಬೇಕು ಹಿರಿಯರು ಯಾಕೆ ಕೇಳ್ತಾ ಇದ್ದಿದ್ವಿ ಸ್ವಾರಸ್ ಇನ್ನು ಆಹಾರ ಅಂತ ಹೇಳಿದ್ವಲ್ಲ ಇದರ ಇನ್ನೊಂದು ಸೂಕ್ಷ್ಮ ಅಂಶ ನಾನು ಹೇಳ್ಬಿಡ್ತೇನೆ ಕೇವಲ ಹೊರಗಡೆ ತೆಗೆದುಕೊಳ್ಳುವಂತಹ ಈ ಆಹಾರ ಮಾತ್ರ ಆಹಾರ ಅಲ್ಲ ಈ ಆಹಾರವನ್ನು ನೀವು ತಿಂತಿರುವಾಗ ಏನೇನು ಆಲೋಚನೆ ಮಾಡ್ತೀರೋ ಅದೆಲ್ಲವೂ ಕೂಡ ಅದರ ಜೊತೆ ಹೋಗುತ್ತೆ ಸೈಕಾಲಜಿಕಲಿ ಟೂಡ್ ಇದು ಅದಕ್ಕೋಸ್ಕರ ನಮ್ಮ ಹಿರಿಯರು ಆಹಾರ ತಿನ್ನುವಾಗ ಬೇರೆ ಆಲೋಚನೆಗಳನ್ನು ಕೂಡ ಮಾಡ್ತಾ ಇರೋದು ಅದಕ್ಕೆ ಮಾತನಾಡಬಾರ್ದು ಅಂತ ಆಹಾರ ತಿನ್ನುವಾಗ ಯಾಕೆ ಮೌನವನ್ನು ಆಶ್ರಯಿಸಬೇಕು ಮಾತನಾಡಬಾರ್ದು ಯಾಕೆ ಅಂದರೆ ಇದೇ ಉದ್ದೇಶ ನೀವು ಮಾತನಾಡ್ತೀರಾ ಯಾವುದೋ ಬೇಡವಾದಂತಹ ಒಂದು ಸ್ಥಿತಿ ಬರುತ್ತೆ ಬೇಡವಾದಂತಹ ವಸ್ತುವಿನ ವಿಚಾರ ಬರುತ್ತೆ ಆಗ ಆ ವಿಚಾರವೂ ಕೂಡ ಊಟದೊಂದಿಗೆ ನಿಮ್ಮ ಶರೀರವನ್ನು ಪ್ರವೇಶ ಮಾಡಿದಂತೆಯೇ ಲೆಕ್ಕ ಅದು ಎರಡನೇದು ಇನ್ನೊಂದೇನು ಅಂದರೆ ಆಹಾರದಲ್ಲೇ ಕೆಲವೊಂದು ವರ್ಣದ ದೋಷ ಅಂತ ನಾವು ಕರಿತೇವೆ ವರ್ಣ ದೋಷ ಅಂತ ಹೇಳಿದ್ರೆ ಅದಕ್ಕೆ ಹಿರಿಯರು ಯಾವುದನ್ನ ಯಾವ ನಿಜವಾದ ಆಹಾರವನ್ನು ನೋಡುವಾಗ ಅದರ ಅಸೋಸಿಯೇಷನ್ ಆಫ್ ಥಾಟ್ಸ್ ಇಂದ ಇನ್ನೊಂದು ಆಹಾರದ ನೆನಪಾಗುತ್ತೋ ಇನ್ನೊಂದು ಆಹಾರದ ಬೇಡದ ವಸ್ತುವಿನ ನೆನಪಾಗುತ್ತೋ ಆದರೂ ಕೂಡ ಆ ವಸ್ತುವಿನ ಗುಣದೋಷಗಳು ಈ ವಸ್ತುವಿಗೆ ಬಂದ್ಬಿಡುತ್ತೆ ಸೈಕಾಲಜಿ ತುಂಬ ಸೂಕ್ಷ್ಮ ಇದು ತುಂಬ ನೀವು ತಿಂತಾ ಇರೋದು ಅತ್ಯಂತ ಸಾತ್ವಿಕ ಆಹಾರವೇ ಆಗಿರ್ಬೋದು ಏನೋ ಭವಿಷ್ಯಾನವೇ ತಿಂತ ಇರ್ಬೋದು ತಿಂತ ಇರುವಂತಹ ಸಮಯದಲ್ಲಿ ಏನೋ ನೆನಪಾಯಿತು ಅದು ತಿಂದ ಹಾಗೆ ಲೆಕ್ಕ ಅದು ಹೋಯ್ತು ಇದರ ಜೊತೆಗೆ ಅಂತ ಇದು ಸೀಕ್ರೆಟ್ ಎಷ್ಟೋ ನನಗೆ ಗೊತ್ತಿಲ್ಲ ಊಟ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲ ನನಗೆ ನೋಡಿ ಏನು ಊಟ ಮಾಡೋದೇನೋ ನಾನು ಹೇಳ್ಕೊಡ್ಬೇಕಾ ಸರಿ ಬಾರಿಸ್ತೀವಿ ನಾಲ್ಕು ಹೊತ್ತು ಅಂತ ಅದು ಊಟ ಮಾಡೋದಲ್ಲ ಯಾವ ರೀತಿಯಲ್ಲಿ ಊಟ ಮಾಡಿದ್ರೆ ಸಂಸಾರದಿಂದ ಬಿಡುಬಿಡೆ ಹೊಂದಬೋದು ಇದು ಸೈನ್ಸ್ ಇದು ಸೈನ್ಸ್ ಅಲ್ಲದೆ ಇನ್ಯಾವ ಸೈನ್ಸಿಗೆ ನಾವು ಮರ ಹೋಗಬೇಕಾಗಿದೆ ನಮ್ಮ ಜೀವನ ಹೇಗೆ ನಾವು ಶುದ್ಧ ಮಾಡಿಕೊಡ್ಬೇಕು ಅದರ ಬಗ್ಗೆ ತಿಳಿಯುವುದೇ ಸೈನ್ಸು ಬೇರದಂತಹ ಗ್ರಹ ನಕ್ಷತ್ರಗಳ ಸಂಶೋಧನೆಯಲ್ಲಿ ಇದ್ದರೆ ಅದು ನಮ್ಗೆ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ವಿಕಾಸ ಪಡಿಸುತ್ತೆ ಅದರ ಉದ್ದೇಶ ಏನು ಅದಕ್ಕೆ ಪ್ರಯೋಜನ ಅನುದ್ದೇಶ ನಮ್ಮ ರೂಪಿ ಅದಕ್ಕೆ ಹಿರಿಯರು ಜಾಸ್ತಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರಲಿಲ್ಲ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ಎಷ್ಟು ಆಲೋಚನೆಗಳನ್ನು ಮಾಡಿ ಇಟ್ಟಿದ್ದಾರೆ ಆದರೆ ಒಂದು ಲಿಮಿಟ್ ಮಾಡಿದಿರಬಹುದು ಒಂದು ಲಿಮಿಟ್ ತುಂಬ ಡೀಟೇಲ್ಗೆ ಹೋಗಲಿಲ್ಲ ಯಾಕೆ ಅವರ ಉದ್ದೇಶ ಪಿಂಡಾಂಡ ಇಲ್ಲಿ ಮನುಷ್ಯನ ಆಧ್ಯಾತ್ಮಿಕ ಅಭಿವೃದ್ಧಿ ಶ್ರೇಯಸ್ ಹೇಗಾಗಬೇಕು ಅಂತ ಅದು ಬಿಟ್ಬಿಟ್ಟು ನಮ್ಮ ಮಹಾ ಮೇಧಾವಿಗಳು ಪಂಡಿತಾಹ ಅದನ್ನೇ ಶ್ರೀಕೃಷ್ಣ ಪರಮಾತ್ಮೆಯಲ್ಲಿ ಹೇಳೋದು ಪಂಡಿತಾಹ ಹಾಗೆ ಇಲ್ಲಿ ಇವನು ಹೇಳ್ತಾ ಇದ್ದಾನೆ ಆ ನೆನಪಾಗತ್ತೆ ನಮಗೆ ಅಂತ ನಾವು ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಹಿರಿಯರ ರಕ್ತದ ನೆನಪಾಗತ್ತೆ ನೋಡಿ ಎಲ್ಲಿಂದ ಬಂತು ಲಿಂಕು ಆವಾಗೇನಾಗತ್ತೆ ನಾವು ಊಟ ಮಾಡ್ತಾ ಇದ್ರು ಕೂಡ ಅತ್ಯಂತ ಭೋಗವನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ದುಃಖವಾಗತ್ತೆ ಮನ್ಸು ದುಃಖವಾದರೆ ಹೋಯ್ತು ನಾವು ಅಷ್ಟು ಮೃಷ್ಟವನ್ನು ತಿಂತ ಇದ್ರೂ ಕೂಡ ಶವವನ್ನೇ ತಿಂದಂತೆ ಆಗುತ್ತೆ ಆದ್ದರಿಂದ ಅಂತಹ ಸ್ಥಿತಿ ಆಗಬಾರದು ಹೋ ಕೃಷ್ಣ ಅಂತ ಇಲ್ಲಿ ಅರ್ಜುನ ಅವನಿಗೆ ಸೈಕಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವನಿಗೆ ಹೇಳ್ತಾ ಇದರಿಂದಾದರೂ ಯುದ್ಧವನ್ನು ಹತ್ತು ಈಗಲಾದರೂ ನಾವು ಭಿಕ್ಷೆ ತಿರ್ಪಿ ಎತ್ಕೊಂಡಾದರೂ ಇರ್ತೇವೆ ಈ ಶಸ್ತ್ರ ಸನ್ಯಾಸವನ್ನು ಮಾಡಿ ಬೇಕಿದ್ರೆ ಕಾವಿಯನ್ನು ಉಟ್ಕೊಂಡು ಕಾಡಿಗೆ ವಾಪಸ್ ಹೋಗ್ತೇವೆ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಯಾರೋ ಅರ್ಜುನ್ ಇಷ್ಟೆಲ್ಲ ಹೇಳಿದ್ರು ಇನ್ನೂ ಮುಂದೆ ಏನೇನು ಹೇಳಿದ್ರೂ ಕೂಡ ಇದೂ ಕೂಡ ಮೋಹದಿಂದ ಹೇಳಿದಂತಹ ಅಧರ್ಮವೇ ಹೊರತು ಧರ್ಮ ಅಲ್ಲವಾ ಅಂತ ನಮ್ಗೆ ಗೊತ್ತಾಗುತ್ತೆ ಕೃಷ್ಣನ ಮಾತಿನಿಂದ ಅದು ಏನು ಮುಂದಿನ ಉಪನ್ಯಾಸದಲ್ಲಿ ನಾವು ನೋಡೋಣ Temple, austen, ಂ ಪೂರ್ಣಮದ ಪೂರ್ಣಮಿದ ಪೂರ್ಣ ಪೂರ್ಣ ಮುದಸ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಿಷ್ಯ ಓ ಶಾಂತಿಶಾಂತಿಶಾಂತ ಹರಿ ಓ ಸಪ್ಸತ್ ಶ್ರೀಕೃಷ್ಣರ್ಪಣಸ್ತೂ